ದಶರ್ಕರ ಮಂಡಲವು ಮಧ್ಯೋದರದೊಳು ಸುಷುಮನದೊಳುಗೆ ಇಹ ಐದು ರೂಪಾತ್ಮಕನು ಅರವತ್ತಧಿಕ ಮುನ್ನೂರು ಈ ದಿವಾರಾತ್ರಿಗಳ ಮಾನಿಗಳಾದ ದಿವಿಜರ ಸಂತೈಸುತ ನಿಷಾದರೂಪಕ ದೈತ್ಯರನು ಸಂಹರಿಪ ನಿತ್ಯದಲ್ಲಿ ಸುಷುಮನ ನಾಡಿಯ ಚಿಂತನೆ ಮಾಡ್ತಾ ಈ ನಾಡಿ ಮೂಲಾಧಾರದಿಂದ ಪ್ರಾರಂಭ ಆಗುವಂತಹದ್ದು ಮಧ್ಯದ ನಾಡಿ ಸುಷುಮ್ನ ನಾಡಿ ಅದರ ಸುತ್ತ ನಾಲ್ಕು ನಾಡಿಗಳು ಎದುರಿನಲ್ಲಿ ಅದು ಪ್ರಕಾಶಿನಿ ಬಲಭಾಗಕ್ಕೆ ಪಿಂಗಳ ಪಶ್ಚಿಮಕ್ಕೆ ವಜ್ರಿಕಾ ಯದಭಾಗಕ್ಕೆ ಇದೇ ಐದು ಪ್ರಧಾನವಾಗಿರತಕ್ಕಂತಹ ನಾಡಿ ಐದರಲ್ಲಿ ಇನ್ನೂ ಪ್ರಧಾನವಾದದ್ದು ಸುಷುಮ್ನ ಅತ್ಯಂತ ಪ್ರಕಾಶಮಾನವಾದ ನಾಡಿ ಸುಷುಮ್ನಾ ನಾಡಿ ಕತ್ತಲೆ ಇಲ್ಲದೇ ಇದ್ದ ಅಜ್ಞಾನದ ಸೋಂಕಿಲ್ಲದೆ ಇರ್ತಕ್ಕ ಭಗವಂತನ ವಿಸ್ಮರಣೆಗೆ ಅವಕಾಶ ಇಲ್ಲದೇ ಇರತಕ್ಕ ಒಮ್ಮೆ ಆ ನಾಡಿಯೊಳಗೆ ಪ್ರವೇಶ ಮಾಡಿದರೆ ಮತ್ತೆ ವಾಪಸ್ ಬರಲಿಕ್ಕಿಲ್ಲದೇ ಇರತಕ್ಕ ನೇರ ನಮ್ಮನ್ನು ಬ್ರಹ್ಮರಂಧ್ರದ ಮೂಲಕ ಭಗವಂತನ ಕಡೆಗೆ ಮುಟ್ಟಿಸುವ ತಲುಪಿಸುವ ನಾಡಿ ಅಥ ತತ್ಪ್ರಕಾಶಿತ ದ್ವಾರ ಅಂತ ಬ್ರಹ್ಮಸೂತ್ರದಲ್ಲಿ ಪ್ರಶಂಸೆಗೆ ಒಳಗಾಗಿರತಕ್ಕಂತಹ ಜ್ಞಾನಿಗಳಿಗೆ ಅತ್ಯಂತ ಇಷ್ಟವಾಗಿರತಕ್ಕಂತಹ ನಾಡಿ ಸುಷುಮ್ರ ನಾಡಿ ಆ ನಾಡಿಗೋಸ್ಕರವಾಗಿ ಇಡೀ ಜೀವನವನ್ನು ಮುಡುಪಾಗಿಡುತ್ತಾರೆ ಜೀವನನ್ನು ಆ ಮಾರ್ಗದ ಮೂಲಕ ಕರ್ಕೊಂಡು ಹೋಗಬೇಕು ಜೀವನಿಗೆ ಆ ಗುಹೆಯನ್ನು ತೋರಿಸಿಕೊಡಬೇಕು ಅದಕ್ಕೋಸ್ಕರ ಜ್ಞಾನಿಗಳ ಇಡೀ ಜೀವನ ಇಡೀ ಚಿಂತನೆ ವಂತನೆ ಅವರ ಇಡೀ ದೃಷ್ಟಿಯ ಕೇಂದ್ರೀಕರಣ ಮೂಲಾಧಾರದ ಬಗ್ಗೆ ಅದು ಆಧಾರದು ಮೂಲಕ್ಕೆ ಆಧಾರ ಮೂಲಕ್ಕೆ ಆಧಾರ ಮೂಲಭೂತವಾದ ಆಧಾರ ಮೂಲಭೂತವಾದ ಭಗವಂತನಿಗೆ ಆಧಾರ ಭಗವಂತನನ್ನು ಕರೆದೊಯ್ಯುವ ಸುಷುಮ್ನಾನಾಡಿಗೆ ಆಧಾರ ಇಂತಹ ಈ ಸುಷುಮ್ನಾ ನಾಡಿ ಎಲ್ಲಿ ನಾವು ನೋಡಿದ್ದೇವೆ ಮುನ್ನೆ ಒಂದು ಕಮಲವನ್ನು ಆರು ದಳದ ಒಂದು ಕಮಲವನ್ನು ಈಗ ಮತ್ತೆ ಹನ್ನೆರಡು ದಳದ ಕಮಲ ಅದು ನಾಬಿಯ ಮೇಲೆ ಹೃದಯದ ಕೆಳಗೆ ಇರತಕ್ಕಂತಹದ್ದು ಸುಷುಮ್ನಾನಾಡಿಯಲ್ಲಿಯೇ ಸೇರಿರತಕ್ಕಂತಹ ಒಂದು ಕಮಲ ಹನ್ನೆರಡು ದಳದ ಕಮಲ ಸುಷುಮ್ನಾನಾಡಿ ಯಾವ ಪರೀಕ್ಷೆಗೂ ಸಿಗದೇ ಇದ್ದದ್ದು ಅದರ ಮಧ್ಯದಲ್ಲಿರತಕ್ಕಂತಹ ಈ ದ್ವಾದಶದಳ ಕಮಲ ಯಾರಿಗೂ ಸಿಗದೇ ಇರತಕ್ಕಂತಹದ್ದು ಜ್ಞಾನಿಗಳ ಚಿಂತನೆಗೆ ಮಾತ್ರ ಎದಕತಕ್ಕಂತಹ ಅದ್ಭುತವಾದಂತಹ ಒಂದು ಕಮಲ ಅದು ದ್ವಾದಶ ಅರ್ಕರ ಮಂಡಲವು ದ್ವಾದಶ ಅರ್ಕರ ಮಂಡಲ ಅದು ಮಧ್ಯ ಉದರದೊಳು ಉದರದ ಮಧ್ಯದಲ್ಲಿ ಸುಶುಮ್ನದೊಳಗೆ ಈಹು ಅದು ದ್ವಾದಶ ಅರ್ಕರು ಸೂರ್ಯರ ಮಂಡಲ ಅದು ಒಂದು ಸೂರ್ಯ ಮಂಡಲವನ್ನೇ ನಮಗೆ ನೋಡಲಿಕ್ಕಾಗುವುದಿಲ್ಲ ಅಷ್ಟು ಪ್ರಕಾಶ ಅಷ್ಟು ತೇಜಸ್ಸು ಕಣ್ಣು ಕೋರೈಸುವ ಪ್ರಕಾಶ ಇಂತಹದ್ದು ಹನ್ನೆರಡು ಸೂರ್ಯರು ಉದಯಿಸಿದರೆ ಹೇಗಿರಬೇಕು ಅಷ್ಟು ಪ್ರಕಾಶ ಸೂರ್ಯನಿಗೆ ಇಷ್ಟು ಗಂಟೆಗೆ ಉದಯ ಇಷ್ಟು ಗಂಟೆಗೆ ಅಸ್ತಮಯ ಮೊದಲೇ ಭಗವಂತನ ಎಚ್ಚರ ಇದೆ ಆದ್ದರಿಂದ ಅದು ಎಪ್ಲಿಕೇಶನ್ ಹಾಕಿ ಏನು ಬಾಡಿ ಏನು ಬಿಡಿ ಫೋನ್ ಮಾಡಿ ಅದೇನು ಬದಲಾವಣೆ ಆಗುವ ಪ್ರಶ್ನೆ ಇಲ್ಲ ಇವಾಗ ಸ್ವಲ್ಪ ಬೇಗ ಸೂರ್ಯಾಸ್ತ ಆಗಬೇಕು ಇವತ್ತು ಬೇಗ ಸೂರ್ಯೋದಯ ಆಗಬೇಕು ಇದೇನು ನಡೆಯುವುದಿಲ್ಲ ಅದು ಮೊದಲೇ ವ್ಯವಸ್ಥಿತವಾಗಿ ಭಗವಂತನ ಆಜ್ಞೆಯ ಪ್ರಕಾರ ಭೀಷಾಸ್ಮಾದ್ ವಾತಪ್ಪವತೆ ಬಿಷಾ ಉದೇತಿ ಸೂರ್ಯ ಸೂರ್ಯ ಭೀಶಾ ಉದೇ ಹಾಗೆ ನಾವು ವ್ಯವಸ್ಥಿತವಾಗಿ ನಾವು ಇರಬೇಕು ಇಷ್ಟು ಗಂಟೆ ಅಂದರೆ ಇಷ್ಟು ಗಂಟೆಗೆ ನಾವು ಇರಬೇಕು ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಒಂದು ಭಯ ಇರಬೇಕು ಭಯ ಇತ್ತು ಅಂತಂದರೆ ನಾವು ಪಂಕ್ಚುವಲ್ ಆಗಿರ್ತೇವೆ ಭಯ ಇಲ್ಲದಿದ್ರೆ ಅಷ್ಟು ಪಂಕ್ಚಾಲಿಟಿ ಇರುವುದಿಲ್ಲ ಈಗ ನೋಡಿ ಟ್ರೈನು ಮಿಸ್ ಆಗುತ್ತೆ ಅಂತಿದ್ರೆ ಎಷ್ಟು ಪಂಕ್ಚುವಲ್ ಆಗಿರ್ತೇವೆ ನಾವು ಅಯ್ಯೋ ಅದು ಹೋಯಿತು ಪಂಕ್ ಏನು ಬೆಳಿಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಬೇಕಾದರೆ ಹೇಳ್ಲಿಕ್ಕೆ ಅದೇ ಆಗಿರ್ತೇವೆ ಯಾಕಂದರೆ ಮಿಸ್ ಆಗಬಾರದು ಇದೊಂದು ಭಯ ಒಂದು ರೀತಿಯಲ್ಲಿ ಹೀಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ರಿಯೆಯ ಹಿನ್ನೆಲೆಯಲ್ಲಿಯೂ ಒಂದು ಭಯ ಇತ್ತು ಅಂದರೆ ಅವಾಗ ವ್ಯವಸ್ಥಿತವಾಗಿ ನಮ್ಮಿಂದ ನಡೆಯಲಿಕ್ಕಾಗತ್ತೆ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ದೇವರ ಪೂಜೆಯ ಬಗ್ಗೆ ಇಂತಹ ಒಂದು ಭಯ ಇರಬೇಕು ಭಯ ಅಂದರೆ ದೇವರ ಭಯ ಅಲ್ಲ ಭಯ ಅಂತಂದ್ರೆ ದೇವರು ಭಯಾನಕ ಅಂತ ಕೆಲವರದ್ದು ಇರ್ತದೆ ಅದು ಹಾಗಾಗಿ ಏನಾಗಿದೆ ದೇವರ ಕೋಣೆಗೆ ಹೋಗುವುದೇ ಕೆಲವರು ಬಿಟ್ಟಿದ್ದಾರೆ ಅಯ್ಯೋ ದೇವರ ಕೋಣೆ ಬೇಡ್ರಿ ಯಾಕೆ ಅದೊಂದು ಶುರು ಮಾಡಿದ್ರೆ ಮತ್ತೆ ಬಿಡಬಾರ್ದಂತೆ ತಲೆಯಲ್ಲಿ ಗಟ್ಟಿ ಕೂತಿ ಬಿಟ್ಟಿದೆ ಆದ್ರಿಂದ ಶುರು ಮಾಡದೆ ಬೇಡ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬೇರ್ವೇ ಬೇಡ ಅದರ ಅರ್ಥ ಭಯ ಅಂತಂದರೆ ಭಯಾನಕ ರೂಪ ಅಂತ ಅದರ ಅರ್ಥ ಅಲ್ಲ ಭಯ ಅಂದರೆ ಪ್ರೀತಿಯ ಗೌರವದ ಒಂದು ಭಯ ನಮಗೆ ತುಂಬ ಪ್ರೀತಿ ಗೌರವ ಇದ್ದಾಗ ಸ್ವಲ್ಪ ಭಯ ನಮಗೆ ನಮ್ಮ ತಂದೆಯ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ಭಯ ಭಯ ಅಂದರೆ ಹೊಡಿತಾರೆ ಬಡೀತಾರೆ ಅಂತಲ್ಲ ಏನು ಬೇಡ ಅಂತ ಹೇಳ್ತಾರೆ ಅಂತಲ್ಲ ತಾಯಿಯತ್ರ ಇರಬೇಕ ಸಲಿಗೆ ತಂದೆಯ ಹತ್ರ ಇರುವುದಿಲ್ಲ ಏನದು ಭಯ ಅಲ್ಲ ಭಯ ಭಯ ಅಂತಂದ್ರೆ ಈ ವ್ಯ ಹುಲಿ ಕರಡಿ ಸಿಂಹ ಅದರ ಹಾಗೆ ಭಯ ಇಲ್ಲ ಆದರೆ ಒಂದು ಗೌರವದ ಪ್ರೀತಿಯ ಒಂದು ಮನಮಾನಸಿಕ ಸ್ಥಿತಿ ಇದಕ್ಕೆ ಭಯ ಅಂತ ಕರೀತಾರೆ ಇದನ್ನೇ ಬಿಷಾ ಅಂತ ಕರೀತಾರೆ ದೇವತೆಗಳಿಗೆ ಭಗವಂತ ಹೊಡೆಯುವುದು ಬಡಿಯುವುದು ಎಲ್ಲ ಮಾಡುವುದಿಲ್ಲ ಆದರೆ ಅವರಿಗೆ ಬಿಶಾ ಗೌರವ ಇದೆ ಭಗವಂತನ ಬಗ್ಗೆ ಹಾಗಾಗಿ ಗಂಟೆ ಗಂಟೆಗೆ ಸರಿಯಾಗಿ ಏನೇನು ಕ್ರಿಯೆಗಳು ನಡೆಯಬೇಕೋ ಅದನ್ನು ವ್ಯವಸ್ಥಿತವಾಗಿ ಸೂರ್ಯ ಅಗ್ನಿ ವಾಯು ಯಮ ಎಲ್ಲರೂ ತಂದ ಕಾರ್ಯಗಳಲ್ಲಿ ತೊಡಗಿ ಕೊಡ್ತಾರೆ ಹೀಗೆ ಸೂರ್ಯ ವ್ಯವಸ್ಥಿತನಾಗಿರುವವ ಇಷ್ಟು ಗಂಟೆಗೆ ಸೂರ್ಯ ಉದಯ ಇಷ್ಟು ಗಂಟೆಗೆ ಸೂರ್ಯ ಅಸ್ತಮಯ ಆದರೆ ಈ ಸುಷಮನ ನಾಡಿಯಲ್ಲಿ ಸೂರ್ಯ ಅಸ್ತನೂ ಇಲ್ಲ ಸೂರ್ಯ ಉದಯನೂ ಇಲ್ಲ ಯಾಕಂದ್ರೆ ಸೂರ್ಯ ಮಂಡಲ ಯಾವತ್ತೂ ಉರಿತ ಇರುವಂತಹದ್ದು ದ್ವಾದಶ ಅರ್ಕರ ಮಂಡಲದಳು ಹನ್ನೆರಡು ಸೂರ್ಯರ ಮಂಡಲ ಅದು ಅಲ್ಲಿ ಯಾವತ್ತು ಕೂಡ ಕತ್ತಲೇ ಇಲ್ಲ ಅದಕ್ಕೆ ಅರ್ಕ ಅಂತ ಹೇಳ್ತಾರೆ ಒಳ್ಳೆ ಶಬ್ದವನ್ನು ಹಾಕಿದ್ದಾರೆ ದ್ವಾದಶ ಅರ್ಕ ಅಂತ ಅರ್ಕ ಅಂತಂದ್ರೆ ಎರಡನ್ನು ಸೂಚನೆ ಮಾಡುತ್ತೆ ನಮಗೊಂದು ಭಯ ಅಯ್ಯೋ ಅಷ್ಟು ಫೋಕಸ್ಡ್ ಐತ ಅದು ಅಯ್ಯೋ ಹಾಗಾದ್ರೆ ಸುಷ್ಮಾ ನಾಡಿ ಬೇಡ್ರಿ ಸುದ್ದಿಯ ಬೇಡ ಯಾಕೆಂದ್ರೆ ಸುಟ್ಟು ಬೂದಿಯಾಗಿ ಬಿಡುತ್ತೇವೆ ನಾವು ಸಂಪಾದಿಯ ಕತೆ ನಮ್ದಾಗಿ ಬಿಡುತ್ತೆ ಅದೇನು ಸೂರ್ಯನಿಗೆ ಸ್ಪರ್ಶ ಆಯಿತು ಅಂದ್ರೆ ರೆಕ್ಕೆ ಎಲ್ಲ ಪುಕ್ಕ ಎಲ್ಲ ಬೂದಿಯಾಗಿ ಕೆಳಗೆ ಬಿದ್ದ ಸಂಪಾತಿ ನಮ್ದು ಪಾತ ಆಗಿ ಬಿಟ್ರೆ ಏನ್ ಮಾಡೋಣ ಅದರಿಂದ ಸುಷ್ಮನ ನಾಡಿ ಬೇರೆ ಯಾವ್ದಾದ್ರು ಹುಡ್ಕೋಣ ಅಂತ ಹೀಗೆ ಆರಾಮವಾಗಿರೋಣ ಅಂತ ಅದ್ರಲ್ಲಿ ವೈರಾಗ್ಯ ಬೇಡ ದ್ವಾದಶ ಅರ್ಕರಳು ಅಂತದಕ್ಕೆ ದಾಸರ ಶಬ್ದ ಇತ್ತು ಅದು ಸುಷ್ಮನ ನಾಡಿ ಸುಷ್ಮನ ನಾಡಿ ಅಂತಂದ್ರೆ ಒಳ್ಳೆಯ ಆರಾಮದ ಜಾಗ ಅದು ಎಷ್ಟು ಆರಾಮ ಅಂತಂದ್ರೆ ಅರ್ಕ ಅರ್ಕ ಅಂದರೆ ಒಂದು ಜ್ಞಾನ ಒಂದು ಸುಖ ಎರಡನ್ನೂ ಹೇಳತಕ್ಕಂತಹ ಶಬ್ದ ಅದು ಅರ್ಕ ಅರು ಅಂದರೆ ಋಗತವು ಯತ್ಯರ್ಥಕೇ ಜ್ಞಾನಾರ್ಥಕ ಅರು ಅಂದರೆ ಜ್ಞಾನ ಅಂತ ಅರ್ಥ ಕ ಅಂದರೆ ಸುಖ ಅಂತ ಅರ್ಥ ಅರ್ಕ ಅಂದರೆ ಜ್ಞಾನ ಸುಖ ಅಂತ ಅರ್ಥ ಈ ಸುಷ್ಮನಾನಡಿಯಲ್ಲಿರತಕ್ಕಂತಹ ಸೂರ್ಯ ದ್ವಾದಶ ಆದಿತ್ಯರು ಜ್ಞಾನ ಆನಂದವನ್ನು ಕೊಡುವವರು ಅದರಿಂದ ಯಾವ ಲೈಟ್ ಅವರದ್ದು ಯಾವ ಪ್ರಕಾಶ ಅಂತಂದರೆ ಜ್ಞಾನದ ಪ್ರಕಾಶ ಇಲ್ಲಿ ಒಂದು ವಸ್ತುವನ್ನು ನೋಡಬೇಕಾದ್ರೆ ಎಷ್ಟೆಲ್ಲ ಕಾರ್ಯಕ್ರಮಗಳೆಲ್ಲ ಇವೆ ಕಣ್ಣು ಕಣ್ಣೊಳಗೆ ಸೂರ್ಯ ಸರಿಯಾಗಿರಬೇಕು ಅದರ ಸಂಪರ್ಕ ಆಗಬೇಕು ಅಲ್ಲಿಗೆ ಲೈಟ್ ಬಿದ್ದಿರಬೇಕು ಅದು ಹೆಚ್ಚಾದರೂ ಕಾಣಿಸುವುದಿಲ್ಲ ಕಡಿಮೆ ಆದರೂ ಕಾಣಿಸುವುದಿಲ್ಲ ಅಲ್ಲಿ ಎಂಥದೂ ಇಲ್ಲ ಜ್ಞಾನ ಯಾವತ್ತೂ ಇರ್ತದೆ ಯಾವತ್ತೂ ಸುಖ ಇರ್ತದೆ ಅಂತಹ ಒಂದು ಜಾಗ ಅದು ಅಲ್ಲಿ ಹೋಗುವ ತನಕ ಕತ್ತಲೆ ಹೋದ ಮೇಲೆ ಬೆಳಕಿನ ಕೊರತೆ ಇಲ್ಲವೇ ಇಲ್ಲ ಆ ಅಲ್ಲಿವರೆಗೆ ಹೋಗುವ ತನಕ ದುಃಖ ಎಲ್ಲ ಪ್ರಪಂಚದ ಸೆಳೆತ ಅಲ್ಲಿ ಹೋದ ಮೇಲೆ ಇಲ್ಲ ಮತ್ತೆ ಆಚೆ ಕಡೆಗೆ ನಾವು ಸಾಗುವಂತಹದ್ದು ಆ ದೃಷ್ಟಿಯಲ್ಲಿ ಅರ್ಕನ ಪ್ರಕಾಶ ನಮ್ಮ ಮೇಲೆ ಬೀಳುತ್ತೆ ಸೂರ್ಯನ ಪ್ರಕಾಶ ಯಾವಾಗ ಬಿತ್ತು ಜ್ಞಾನದ ಪ್ರಕಾಶ ನಮ್ಮ ಮೇಲೆ ಬಿತ್ತು ಸುಖದ ಪ್ರಕಾಶ ನಮ್ಮ ಮೇಲೆ ಬಿತ್ತು ದುಃಖ ಅಜ್ಞಾನಗಳ ಪ್ರಸಕ್ತಿ ಅಲ್ಲಿ ಬರುವುದಿಲ್ಲ ಹೀಗೆ ದ್ವಾದಶಾರ್ಕರ ಮಂಡಲ ಅದು ಆ ಮಂಡಲದಲ್ಲಿ ಸುಷುಮ್ನ ನಾಡಿಯ ಮಧ್ಯದಲ್ಲಿ ಇರತಕ್ಕಂಥದ್ದು ನಮ್ಮನ್ನು ಬೆಳ್ಳಂಬಳಗಿಸುವ ಆನಂದ ಸಾಗರದಲ್ಲಿ ತೇಲಿಸುವ ಅದ್ಭುತವಾದ ನಾಡಿ ಅಂತ ದಾಸರದನ್ನು ನಮಗೆ ಪರಿಚಯ ಮಾಡಿಸಿ ಕೊಡ್ತಾರೆ ಮಧ್ಯ ಉದರದೊಳು ಸುಷುಮ್ನದೊಳಗೆ ಇಹ ಭಗ ಐದು ರೂಪಾತ್ಮಕನು ಭಗವಂತ ಐದು ರೂಪದಿಂದ ಇದ್ದಾನೆ ಐದು ರೂಪ ಅಂತಂದರೆ ಐದಿಸುವ ರೂಪ ನಮಗೇನೇನು ಬೇಕೋ ಅದನ್ನು ಹೊಂದಿಸುವ ರೂಪ ಕನ್ನಡದಲ್ಲಿ ಐದು ಎಂಬ ಶಬ್ದ ಒಳ್ಳೆಯ ಶಬ್ದ ಸಂಸ್ಕೃತದಲ್ಲಿ ಪಂಚ ಎಂಬಂತಹ ಶಬ್ದ ಪಂಚ ಎಂಬ ಶಬ್ದ ಪಂಚಯರು ಅದರ ನಾಶವನ್ನು ಹೇಳುವ ಶಬ್ದ ಕನ್ನಡದಲ್ಲಿ ಐದು ಎಂಬ ಶಬ್ದ ಹೊಂದಿಸುವ ಶಬ್ದ ಐದಿಸುವನು ಹೊಂದಿಸುವನು ಅಂತ ನಮಗೆ ಬೇಕಾದ್ದೀಗ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಐದು ನಾಡಿಗಳಲ್ಲಿ ಐದು ಮಧ್ಯದ ನಾಡಿಯಲ್ಲಿ ಸುಷುಮ್ನಾಡಿಯಲ್ಲಿ ನಾರಾಯಣ ಇದ್ದಾನೆ ನಾಲ್ಕು ದಿಕ್ಕಿನ ನಾಡಿಗಳಲ್ಲಿ ನಾವು ಮೊನ್ನೆ ನೋಡಿದ ಹಾಗೆ ಐದು ನಾಲ್ಕು ಭಗವಂತನ ರೂಪಗಳಿವೆ ಹೀಗೆ ಐದು ಚ ಪಂಚರೂಪನಾಗಿ ಐದು ರೂಪನಾಗಿ ಐದಿಸುವ ರೂಪನಾಗಿ ನಮಗೇನೇನು ಬೇಕೋ ಅದನ್ನೆಲ್ಲ ಹೊಂದಿಸುವ ಆ ಭಗವಂತ ಐದು ರೂಪಗಳಿಂದ ಐದು ನಾಡಿಗಳಲ್ಲಿ ವಿಶೇಷವಾಗಿ ಸುಷ್ಮನ ನಾಡಿಯಲ್ಲಿ ಭಗವಂತ ನೆನೆಸಿರ್ತಾನೆ ಸುಷ್ಮನಕ್ಕೆ ಸಂಬಂಧಪಟ್ಟ ಐದು ನಾಡಿಗಳು ನಾಲ್ಕು ನಾಡಿಗಳು ಸುಷಮನ ಪ್ರಧಾನವಾದದ್ದು ಐದು ರೂಪಾತ್ಮಕನು ಐದು ರೂಪದ ಉಳ್ಳವ ಐದು ರೂಪಾತ್ಮಕನು ಅಂತ ದಾಸರು ಹೇಳ್ತಾರೆ ಐದು ರೂಪ ಅಂದರು ಆತ್ಮ ಅಂದರು ಎಲ್ಲ ಒಂದೇ ಶಬ್ದಗಳೇ ಅದು ರಿಪಿಟೇಷನ್ನು ಅದಕ್ಕೆ ಅದಲ್ಲದ ಹಾಗೆ ಅರ್ಥ ಅಲ್ಲ ಐದು ರೂಪಾತ್ಮಕನು ಪಂಚರೂಪಾತ್ಮಕನು ಎಲ್ಲ ಕಡೆದು ಬರುತ್ತೆ ಆ ಶಬ್ದ ರೂಪ ಆತ್ಮ ಅಂತ ರೂಪ ಅಂದರೆ ನಮ್ಮಲ್ಲಿ ಭಗವಂತನಿಗೆ ನೀರೂಪತ್ವವನ್ನು ಕಲ್ಪನೆ ಮಾಡ್ತಾರೆ ಹಾಗಿಲ್ಲ ಭಗವಂತನಿಗೆ ತನ್ನದೇ ಆಗಿರತಕ್ಕಂತಹ ರೂಪ ಇದೆ ಅಂತ ಒಂದು ಹೇಳಬೇಕಾಗಿದೆ ಇನ್ನೊಂದು ಭಗವಂತ ಯಾಕಿರ್ತಾನೆ ಸುಮ್ಮನೆ ಇರುವುದಿಲ್ಲ ಇರಬೇಕಾದ್ರೆ ಏನೋ ಒಂದು ಲಾಭ ಅವನಿಗಿಲ್ಲ ನಮಗೆ ಏನೋ ಒಂದು ಕೊಡಬೇಕಾಗಿದೆ ಅದಕ್ಕೆ ನಮಗೆ ನಿರೂಪಕನಾಗಿ ನಮ್ಮನ್ನು ನಿರೂಪಿಸುವವನಾಗಿ ನಮಗೆ ಬೇಕಾದ್ದನ್ನು ಕೊಡುವವನಾಗಿ ಅವ ಇರ್ತಾನೆ ಅದಕ್ಕೆ ರೂಪ ಅಂತ ಭಗವಂತ ಆ ರೂಪವನ್ನು ತೊಟ್ಟು ನಮ್ಮಲ್ಲಿ ಯಾಕೆ ನಿಂತಿದ್ದಾನೆ ಅಂದರೆ ನಮಗೆ ರೂಪ ನಮಗೆ ನಿರೂಪಣೆ ಮಾಡುವ ನಿರೂಪಣೆ ಮಾಡುವವ ರೂಪಿಸುವವ ನಮ್ಮ ಜೀವನಕ್ಕೆ ಸಾಧನೆಯನ್ನು ರೂಪಿಸುವವನಾಗಿ ಭಗವಂತ ಇರ್ತಾನೆ ಭಗವಂತ ಆತ್ಮನಾಗಿ ಇರ್ತಾನೆ ಆತ್ಮನಾಗಿ ಅಂದರೆ ನಾವು ಕೊಟ್ಟದ್ದನ್ನು ಸ್ವೀಕರಿಸುವವನಾಗಿ ನಮಗೇನು ಬೇಕೋ ಅದನ್ನು ಕೊಡುವವನಾಗಿ ಇದ್ದಾನಂತೆ ಆ ದತ್ತೆ ದತ್ತೆ ಆತ್ಮ ನಮ್ಮಿಂದ ಸ್ವೀಕರಿಸುತ್ತಾನೆ ನಮಗೆ ಬೇಕಾದ್ದನ್ನು ನೀಡುತ್ತಾನೆ ಹೀಗೆ ಭಗವಂತ ಐದು ರೂಪಾತ್ಮಕನಾಗಿ ಹೀಗೆ ಕೊಡುವಾಗ ನಮ್ಮ ದೇವರಿಗೆ ಬೇಜಾರಾಗುವುದುಂಟು ಅಯ್ಯೋ ಎಷ್ಟು ಕೊಡೋದು ಎಷ್ಟು ಕೊಡೋದು ಅಂದರೆ ಹನ್ನೆರಡು ಮಂಡಲದ ಈ ಪಂಚನಾಡಿಗಳಲ್ಲಿ ಭಗವಂತ ಇರ್ತಾನೆ ನೂರು ವರ್ಷ ಇರ್ತಾನೆ ನಾವು ಎಂದಾದರೂ ಮಾತನಾಡಿಸುತ್ತುಂಟು ಆ ದೇವರನ್ನು ಇರ್ತಾನ್ರಿ ನಿಲಿಯುವ ಮೂಲೆಯಲ್ಲಿ ಅದರ ಬಗ್ಗೆ ನಮಗೆ ಎಚ್ಚರ ಸಹ ಇಲ್ಲ ಎಚ್ಚರ ಪಡೆಯಬೇಕು ಅನ್ನುವ ಎಚ್ಚರವೂ ನಮಗಿಲ್ಲ ಆದರೂ ಇದ್ದಾನಲ್ಲ ಹೇಗಿರ್ತಾನೆವಾ ಪಾಪ ಎಷ್ಟು ದುಃಖ ಒಬ್ಬರ ಮನೆಗೆ ಹೋಗಿರ್ತೇವೆ ನಾವೇ ನಾನು ಅಷ್ಟಕ್ಕಿರ್ತೇವೆ ಮಾತನಾಡಿಸುವುದಿಲ್ಲ ಬೇಡ್ರಿ ಇನ್ನೊಂದ್ಸಲ ಬರುವುದು ಹೊರಟು ಹೋಗೋಣ ಅಂತ ನಮಗೆ ಕಾಣಿಸುವುದುಂಟು ಹಾಗೆ ಭಗವಂತ ಎಲ್ಲಿಯಾದರೂ ಇಂಥ ಸ್ಥಿತಿಗೆ ಒಳಗಾದದ್ದುಂಟು ಐದು ರೂಪಾತ್ಮ ಕಣ ಇಲ್ಲಪ್ಪಾ ಅವನು ಕಾ ಆನಂದ ರೂಪನಾದವ ಇದು ದುಃಖ ಆಗುದು ಯಾರಿಗೂ ಗೊತ್ತೋ ಇನ್ನೊಬ್ಬರನ್ನು ಅಪೇಕ್ಷೆ ಪಟ್ಟು ನಮಗೆ ಒಳಗಿನಿಂದ ಸುಖ ಆಗುವುದಾಗಿದ್ದರೆ ಆವಾಗ ಇನ್ನೊಬ್ಬರನ್ನು ಡಿಪೆಂಡ್ ಆಗಿರ್ತೇನೆ ಇನ್ನೊಬ್ಬರನ್ನು ಉಪಜೀವಿಸುವುದು ಯಾವಾಗ ಇನ್ನೊಬ್ಬರು ಇಲ್ಲದೆ ನಮಗೆ ಬದುಕು ಇಲ್ಲ ನಮಗೆ ಒಬ್ಬರೇ ಇರಲಿಕ್ಕೆ ಗೊತ್ತಿಲ್ಲ ಆಗ ಇನ್ನೊಬ್ಬರು ಬೇಕು ನಮಗೆ ಒಬ್ಬರೇ ಆದರೆ ಬೋರು ಉಂಟು ಇನ್ನೊಬ್ಬರು ಇಲ್ಲದೇನೋ ಬದುಕಬಹುದು ಅಂತಾದರೆ ಇನ್ನೊಬ್ಬರು ಯಾಕೆ ಕೆಲಸರ ಹಾಗಾಗೋದು ನಾವು ಸುಮ್ಮನೆ ಕೂತು ಅಧ್ಯಯನ ಮಾಡ್ತಾ ಇರುವಾಗ ಕೆಲವರು ಕೇಳೋದು ನನ್ನ ಹತ್ರ ಸ್ವಾಮಿಗಳು ನಿಮ್ಗೆ ಭಾರಿ ಬೋರಾಗುವುದಲ್ವ ನಿಮಗೆ ನನಗೆ ಬೋರ್ ಅವ್ರು ಬಂದ ಹಾಗೆ ಕೇಳುವಾಗಲೇ ಬೋರಾಗಿ ಬಿಡುತ್ತೆ ಅಂತ ಯಾಕೆಂದರೆ ನಮ್ಮದು ಕ್ರಮನೇ ಹೀಗೆ ನಾವು ಬೆಳೆದದ್ದೇ ಹೀಗೆ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಬೋರು ಒಬ್ಬರಿಗೆ ಇನ್ನೊಬ್ಬರು ಇದ್ದಾಗ ಬೋರಾಗೋದು ಕೆಲವರಿಗಿನ್ನೊಬ್ಬರು ಇಳಿದಿದ್ದಾಗ ಬೋರ್ ಆಗೋದು ನಮ್ಮ ಸ್ವಾಮಿ ಭಗವಂತ ಯಾವತ್ತೂ ಆನಂದಮಯನಾಗಿರುವವ ಇನ್ನೊಬ್ಬರಿಂದಾಗಿ ಅವನಿಗೆ ಖುಷಿ ಅಂತಿಲ್ಲ ಅವನು ತನ್ನಷ್ಟಕ್ಕೆ ಖುಷಿ ಪಡುವ ಬಹ ಅದಕ್ಕೆ ದಾಸರು ಹೇಳಿದ್ರು ಐದು ರೂಪಾತ್ಮಕನು ಅವನ ಸ್ವರೂಪಭೂತವಾದದ್ದೇ ಆನಂದ ಅಂತ ಅರುವ ಅರವತ್ತಧಿಕ ಮುನ್ನೂರು ಈ ದಿವಾರಾತ್ರಿಗಳ ಮನೆಯಾದ ದಿವಿಜರ ಸಂತೈಸುತ ಅವನ ಏನು ಕೆಲಸ ಅಂತ ಹೇಳಿದರೆ ಅವನದ್ದೇ ಆಗಿರತಕ್ಕಂತಹ ಕೆಲಸ ಇದೆ ಅಂತ ಹೇಳ್ತಾನೆ ತನ್ನ ಕಾರ್ಯವನ್ನು ಅಷ್ಟೂ ಚೆನ್ನಾಗಿ ನಟಿಸ್ತಾನೆ ಅಂತ ನಾವು ಹೇಳ್ತೇವೆ ಹೇಗಿದ್ದಿರ್ರಿ ಹೌದ್ರಿ ರಾತ್ರಿ ಆಗತ್ತೆ ಹಗಲಾಗುತ್ತೆ ಹಗಲಾಗುತ್ತೆ ರಾತ್ರಿ ಆಗುತ್ತೆ ಅಂತ ಹೇಗಾಯಿತು ಅಂತ ಒಂದ್ಸಲ ಚಿಂತನೆ ಮಾಡಿ ಹೇಗಾಯಿತು ತನ್ನಷ್ಟಕ್ಕಾಗಲಿಲ್ಲ ಅಷ್ಟು ಹಗಲು ಇಷ್ಟು ರಾತ್ರಿ ನಾವು ಆರಾಮವಾಗಿದ್ದೇವಲ್ಲ ಹೇಗೆ ಆರಾಮವಾಗಿದ್ದೇವೆ ನಾವು ದಿವಾರಾತ್ರಿಗಳ ಅಭಿಮಾನಿಗಳಾದ ಜೀವಿದರ ಸಂತೈಸುತ್ತಾ ಆ ದೇವತೆಗಳನ್ನು ಸಂತೈಸ್ತಾ ಇದ್ದಾನೆ ಸಂತೈಸುವುದು ಅಂತಂದರೆ ಕಣ್ಣಿನ ದೇವತೆ ಇದೆ ಅವನನ್ನು ಸಂತೈಸಬೇಕು ಕಣ್ಣಿನ ದೇವತೆ ಹೇಳಿತು ಇವನಿಗೆಲ್ಲ ನಾನು ತೋರಿಸ್ತಾ ಇದ್ದೇನೆ ಏನು ಗೊತ್ತಾಗಲ್ಲ ಅವನಿಗೆ ಸುಮ್ಮನೆ ವೇಷ್ಟು ಅಂತ ಹೇಳಿದ್ರೆ ಸಂತೈಸುತ ಕಿವಿಯ ದೇವತೆ ಇದ್ದಾನೆ ಅವನನ್ನು ಸಂತೈಸ್ತಾ ಇಷ್ಟು ತತ್ವಾಭಿಮಾನ ದೇವತೆಗಳಿರ್ತಾರೆ ಅವ್ರು ಹೇಳ್ತಾರೆ ನಾವು ಇಷ್ಟು ಕೆಲಸ ಇವನಿಗೋಸ್ಕರ ಮಾಡ್ತಿದ್ದೇನೆ ಒಂದು ಸಲ ನಮ್ಮನ್ನು ಮಾತಾಡಿಸಿಲ್ಲ ದೇವರ ಸಂತೈಸುತಾ ನೀವೇನು ಕೋಪ ಮಾಡಬೇಡಿ ತಾಳ್ಮೆಯಿಂದ ಇರಿ ಸಂತೈಸುತ ಸಂತೈಸುತ ಒಂದ ರೀತಿಯಲ್ಲಿ ನೋಡಿದ್ರೆ ಇದು ಭಗವಂತನ ಕರ್ತವ್ಯ ಇದ್ದ ಹಾಗೆ ಈ ರಕ್ಷಕರಿಗಿರುವ ಸಮಸ್ಯೆ ಇದು ಇದೆ ರಕ್ಷಕನ ದೊಡ್ಡ ಜವಾಬ್ದಾರಿಯ ಉಂಟು ರಕ್ಷಣೆ ಮಾಡುವ ಬಾರ ಹೊತ್ತವರಿಗೆ ಇನ್ನೊಬ್ಬರ ಬಗ್ಗೆ ಕಾಳಜಿ ರಾತ್ರಿ ಹಗಲು ಅದು ದೇವರಿಂದ ನಾವು ಕಲಿಯಬೇಕಾದ ಪಾಠ ಅಂತೆ ಹಗಲು ರಾತ್ರಿ ಆ ಅಭಿವಾನಿ ದೇವತೆಗಳನ್ನು ಸಂತೈಸ್ತಾ ಬಗವಂತ ಐದು ರೂಪದಿಂದ ಇದ್ದಾನೆ ನಮಗೆ ಪ್ರಶ್ನೆ ಏನು ಐದು ರೂಪದಿಂದ ಭಗವಂತ ಕೂತಿಯನ್ನು ಮಾಡ್ತಾನೆ ಅಂತ ಅವನಿ ಕೆಲಸವೇ ಇಷ್ಟು ಮುನ್ನೂರ ಅರವತ್ತು ಅಧಿಕ ದಿವಾರಾತ್ರಿಗಳ ಮಾನಿಗಳಾದ ದಿವಿಜರಾತ್ ತಿಂಗಳಿಗೆ ಮೂವತ್ತು ದಿನ ಅಂತ ಇಟ್ಟುಕೊಂಡರೆ ಹನ್ನೆರಡು ತಿಂಗಳಿಗೆ ಮುನ್ನೂರ ಅರವತ್ತು ದಿವಸ ಒಂದು ವರ್ಷದ ಅಭಿಮಾನಿ ದೇವತೆಗಳನ್ನು ನಮ್ಮ ದೇವರು ನಿಯಂತ್ರಣೆ ಮಾಡ್ತಾ ಇರ್ತಾರಂತೆ ರಕ್ಷಣೆಯ ಜವಾಬ್ದಾರಿಯನ್ನು ಹೊರತಾನೆ ನಿಷಾದರೂಪಕ ದೈತ್ಯರನ್ನು ಸಂಹರಿಪ ನಿತ್ಯದಲ್ಲಿ ನಿಷಾದರೂಪಕ ದೈತ್ಯರು ಈ ದೈತ್ಯರಿರ್ತಾರೆ ಅಂತೆ ಅದು ಈ ಸೂರ್ಯೋದಯಕ್ಕೆ ತಡೆಯತಕ್ಕಂಥವ್ರು ಮಂದೇಹ ನಾಮಕ ಅಂತ ಹೇಳ್ತಾರೆ ಅವರು ಬ್ರಹ್ಮದೇವರು ತಪಸ್ಸು ಮಾಡಿದರಂತೆ ತಪಸ್ಸು ಮಾಡಿ ಬೇಕಾದಷ್ಟು ಶಕ್ತಿ ಪಡೆದರಂತೆ ದೈತ್ಯರಿಗೆ ಶಕ್ತಿ ಬಂದರೆ ಏನು ಮಾಡ್ತಾರೆ ಒಳ್ಳೆಯ ಕೆಲಸಕ್ಕೆ ತೊಂದರೆ ಕೊಡ್ತಾರಷ್ಟೇ ಅವರ ಕೆಲಸನೇ ಹೀಗೆ ಮಾರೀಚಾ ಸುಬಾಹು ನೋಡಿದ್ದೇವೆ ಕೆಲಸ ಏನು ಅಂದರೆ ಎಲ್ಲಿಯಾದರೂ ಯಜ್ಞ ನಡೆಯುವುದಾದರೆ ಅಲ್ಲಿ ಹೋಗಿ ಮಾಂಸ ರಕ್ತ ಸುರಿಸುವಂಥದ್ದು ಒಳ್ಳೆಯ ಕೆಲಸಕ್ಕೆ ವಿಘ್ನ ಮಾಡುವುದಕ್ಕೆ ದೈತ್ಯರು ಅಂತ ಹೆಸರು ರಾಮಾಯಣ ಕಾಲದಲ್ಲಿ ಎಲ್ಲ ಕಾಡಲ್ಲಿದ್ದು ಈಗೆಲ್ಲ ಊರಿಗೆ ಒಂದು ಸೇರಿದ್ದಾರೆ ಅಷ್ಟೇ ವ್ಯತ್ಯಾಸ ಅವತ್ತಿಗೋ ಇವತ್ತಿಗೋ ಅಂತ ಒಳ್ಳೆಯ ಕೆಲಸಕ್ಕೆ ವಿಘ್ನ ಮಾಡದಕ್ಕಂತಹ ದೈತ್ಯರು ಒಂದಲ್ಲ ಒಂದು ರೂಪದಿಂದ ಇರ್ತಾರೆ ನಿಶಾದರು ಮಂದೇಹ ನಾಮದ ಮಂದೇಹ ನಾಮಕರಾಗಿರ್ತಕ್ಕಂತಹ ರಾಕ್ಷಸರು ದೇವ ಬ್ರಹ್ಮನನ್ನು ತಪಸ್ಸು ಮಾಡಿ ವರ ಪಡೆದರಂತ ಏನು ವರ ಅಂತಂದರೆ ಜಗತ್ತಿಗೆ ತೊಂದರೆ ಆಗಬೇಕು ಜಗತ್ತಿಗೆ ತೊಂದರೆ ಆಗುವ ಕ್ರಮ ಹೇಗೆ ಬೇರೆ ಯಾವ ಮಾರ್ಗವೂ ಇಲ್ಲ ಒಂದೇ ಒಂದು ಮಾರ್ಗ ಸೂರ್ಯ ಉದಯ ಆಗಬಾರದು ಇಷ್ಟಾಯಿತು ಅಂದರೆ ಜನಜೀವನ ಸ್ತಬ್ಧ ಆಗುತ್ತೆ ಒಂದು ಕರೆಂಟ್ ಕನೆಕ್ಷನ್ ತಪ್ಪಿ ಹೋಯಿತು ಅಂದರೆ ನಮ್ದು ಅಸ್ತವ್ಯಸ್ತ ಆಗಿಬಿಡುತ್ತೆ ಇಡೀ ಜಗತ್ತಿನ ಲೈಟ್ ಅದು ಸೂರ್ಯ ಒಂದು ಚೂರ ಅಸ್ತವ್ಯಸ್ತ ಆಯಿತು ಅಂದರೆ ಹೇಗೆ ಬಾ ಬಾ ಹ್ಮ್ ಒಂದು ಗ್ರಹಣ ಬಂತು ಅಂದ್ರೆ ನಮ್ದು ಸಮಸ್ಯೆ ಆಗಿಬಿಡುತ್ತೆ ಸೂರ್ಯೋದಯದಲ್ಲಿ ಸೂರ್ಯಾಸ್ತದಲ್ಲಿ ಅವ್ಯವಸ್ಥೆ ಆಯಿತು ಅಂದರೆ ಹೇಗೆ ಅದಕ್ಕೆ ತೀರ್ಮಾನ ಮಾಡಿದರೆ ನಮಗೆ ಇಷ್ಟು ಶಕ್ತಿ ಇದೆ ನಾವು ಮಾಡುವುದೇನು ಅಂದರೆ ಸೂರ್ಯನ ಜೊತೆಗೆ ಯುದ್ಧ ಮಾಡಬೇಕು ಯುದ್ಧ ಮಾಡಿ ಸೂರ್ಯೋದಯ ಆಗದಿದ್ದ ಹಾಗೆ ಮಾಡಬೇಕು ಇದು ಜಗತ್ತಿಗೆ ಮಾಡತಕ್ಕಂಥ ತೊಂದರೆ ಹಾಗಾಗಿ ನಿತ್ಯದಲಿ ಅಂತ ದಾಸರು ಹೇಳಿದರು ಆ ಮಂದೇಹ ನಾಮಕರಾಗಿರ್ತಕ್ಕಂತಹ ರಾಕ್ಷಸರು ನಿತ್ಯ ಸೂರ್ಯನ ಜೊತೆಗೆ ಹೋರಾಟಕ್ಕೆ ಅಂತ ಬರ್ತಾರೆ ಹಾಗೆ ಅವರನ್ನು ಸಂಹಾರ ಮಾಡಬೇಕು ಸಂಹಾರ ಮಾಡುವ ಕ್ರಮ ಹೇಗೆ ಅದಕ್ಕೊಂದು ಮಾರ್ಗ ಇದೆ ನಮ್ಮ ಹಿರಿಯರೆಲ್ಲ ಮಾಡಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ ಅದು ಏನದು ಮೂರು ಅರ್ಘ್ಯಗಳನ್ನು ಕೊಡಬೇಕು ಅಂತ ಆ ಮೂರು ಅರ್ಗೆಯನ್ನು ಹೇಳುವಾಗ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಗಾಯತ್ರಿ ಮಂತ್ರವನ್ನು ಜಪಿಸಿ ಮೂರು ಅರ್ಘ್ಯಗಳನ್ನು ಕೊಡಬೇಕು ಈ ಮೂರು ಅರ್ಘ್ಯವನ್ನು ಕೊಟ್ಟರೆ ಮಂದೇ ನಾಮಕರಾಗಿರ್ತಕ್ಕಂತಹ ರಾಕ್ಷಸರು ಅದು ಸಾಯ್ತಾರೆ ಅದಕ್ಕೋಸ್ಕರವಾಗಿ ನಿತ್ಯ ಅರ್ಘ್ಯ ಪ್ರಧಾನ ಅಂತ ನೀವು ಕೇಳ್ತೀರಿ ಅರ್ಗೆ ಕೊಡೋದು ಇಲ್ಲಿ ಮಂದೆಯ ನಾಮಕರಾಗಿರತಕ್ಕ ರಾಕ್ಷಸರು ಸಾಯುವುದು ಅಲ್ಲಿ ಇದೆಂಥದು ಕ್ರಮನೇ ಹಾಗೆಯೇ ಶಸ್ತ್ರ ಅಸ್ತ್ರ ಅಂತ ಎರಡು ಶಸ್ತ್ರ ಅಂತಂದರೆ ಖಡ್ಗ ಚೂರಿ ಪಿಸ್ತರು ಇದು ಬಾಂಬು ಇದೆಲ್ಲ ಶಸ್ತ್ರಗಳು ಇದೆಲ್ಲ ಹೋಗಿ ಅವನನ್ನು ಬಡಿಬೇಕು ಮುಟ್ಟಬೇಕು ತಾಗಬೇಕು ಅಸ್ತ್ರ ಅಂದರೆ ಹಾಗಲ್ಲ ಅಸ್ತ್ರ ಅಂದರೆ ನಾನು ಅಂತ ಹೇಳಿದರೆ ಸಾಕು ಅದು ಅಸ್ತ್ರ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದು ಅದಕ್ಕೆ ಮಂತ್ರ ಜಪ ಮಾಡಿದರೆ ಸಾಕು ಆ ಮಂತ್ರ ಹೋಗಿ ಕಾರ್ಯ ಕಾರ್ಯವನ್ನು ಮಾಡಿ ಅದು ಅಸ್ತ್ರ ಹಿಂದಿನ ಕ್ಷತ್ರಿಯ ರಾಜರುಗಳಿಗೆ ಎರಡೂ ಗೊತ್ತಿತ್ತು ಶಸ್ತ್ರನೂ ಗೊತ್ತಿತ್ತು ಅಸ್ತ್ರನೂ ಗೊತ್ತಿತ್ತು ಮಂತ್ರವೂ ಗೊತ್ತಿತ್ತು ತಂತ್ರನೂ ಗೊತ್ತಿತ್ತು ಹಾಗಾಗಿ ಯುದ್ಧದಲ್ಲಿ ಭಾರೀ ಕಾರಬಾರಗಳು ಬ್ರಹ್ಮ ಶಿರೋ ಅಸ್ತ್ರ ಬ್ರಹ್ಮಾಸ್ತ್ರ ಇದೆಲ್ಲ ಹೀಗೆ ಗಾಯತ್ರಿಯ ಪ್ರಯೋಗಗಳು ಬೇರೆ ಬೇರೆ ಪ್ರಯೋಗಗಳು ಹಾಗೆಯೇ ಒಂದು ನಿಮಗೆ ಹೇಳಬೇಕು ಅಂತಾದ್ರೆ ದೃಷ್ಟಾಂತ ದ್ರೋಣಾಚಾರ್ಯರು ಇಡೀ ಕೌರವರನ್ನು ತನ್ನ ಕಡೆಗೆ ಸೆಳೆದ ಬಗೆ ಹೀಗೆ ಅಂತ ಅವರು ಆಟ ಆಡ್ತಾ ಕವರವರು ಅಂದರೆ ಧರ್ಮರಾಜಾದಿಗಳೆಲ್ಲ ಸೇರಿ ಆಟ ಆಡ್ತಿದ್ರು ಅಲ್ಲಿ ಆಟ ಆಡ್ತಾ ಇರುವಾಗ ಧರ್ಮರಾಜನ ಉಂಗುರ ಬಾವಿಗೆ ಬಿತ್ತು ಬಾವಿಗೆ ಬಿದ್ದಾಗ ತೆಗೀಬೇಕು ಅಂದು ಪಟ್ಟದ ಉಂಗುರ ಅದು ಬೇರೆ ತೆಗೀಬೇಕು ಅಂದು ಯುವ ಪಟ್ಟದ ಉಂಗುರ ಅದು ತೆಗೀಬೇಕು ಅಂದು ಹ್ಯಾ ತೆಗೆಯದು ಒಬ್ಬೊಬ್ಬರು ಒಂದೊಂದು ತಂತ್ರ ಹೇಳಿದರು ಬಿಲಸೇನ ದೇವರು ಇದೆಲ್ಲ ಏನು ನಿಮ್ದು ಪ್ರಯೋಗ ನಾನು ಇಳಿತೇನೆ ತರ್ತೇನೆ ಅಂತ ಅವ್ನಿಗೇನು ಅವರ ಅವತಾರ ಆದ್ದೆ ಅದಕ್ಕೋಸ್ಕರ ಬಾವಿ ಅವತಾರ ಏನು ಕಷ್ಟ ಇಳಿತೇನೆ ತರ್ತೇನೆ ದ್ರೋಣಾಚಾರ ಬಂದು ನೀವು ಯಾರು ಅಂತ ಕೇಳಿದ್ರಂತೆ ಪಾಪ ಹೇಳ್ದ ನಾನು ದುರ್ಯೋಧನ ಏ ಹಾಗೆಲ್ಲ ನಿಮಗೇನು ರಕ್ತ ನಿಮ್ಮದು ನಂದು ಕ್ಷತ್ರಿಯ ರಕ್ತ ಕ್ಷತ್ರಿಯರೆಲ್ಲ ಹೀಗೆ ಮಾಡುದಾ ಇದು ಅವಮಾನ ಮತ್ತೇನು ದ್ರೋಣಾಚಾರ ಹೇಳದ್ರಂತೆ ನೀವು ನೋಡಿ ನಿಂತುಕೊಳ್ಳಿ ಒಂದು ದರ್ಬೆ ತಕೊಂಡು ಆ ದರ್ಬೆಗೆ ಮತ್ತೊಂದು ದರ್ಬೆ ಕಟ್ಟಿದರು ಅದಕ್ಕೆ ಮತ್ತೊಂದು ದರ್ಬೆ ಕಟ್ಟರು ನಾವು ವೈರ್ ಕನೆಕ್ಷನ್ ಕೊಡೋದಿಲ್ಲ ದರ್ಬೆ ದರ್ಬೆ ದರ್ಬೆ ಕಟ್ಟಿದರು ಅದನ್ನು ಹೀಗೆ ಇಳಿದುಬಿಟ್ರು ಅದಕ್ಕೆ ಉಂಗುರ ಸಿಕ್ಕಿದ್ರು ಬಾವಿಯಲ್ಲಿ ನೀರು ತೆಗೆದ ಹಾಗೆ ತೆಗೆದರು ಅವರ ಕೈಯಲ್ಲಿ ಕೊಟ್ಟರು ಅಯ್ಯೋ ದುರ್ಯೋಧನಾದಿಗಳಿಗೆ ಆಶ್ಚರ್ಯನೇ ಆಶ್ಚರ್ಯ ಇದೆ ಅಂತ ತಂತ್ರ ಅಂತ ಅದನ್ನು ಹೇಳಿಕೊಡಿ ದ್ರೋಣಾಚಾರ್ಯರು ಹೇಳಿದರು ಅದನ್ನು ಹೇಳಿಕೊಡೋದಕ್ಕೆ ತೊಂದರೆ ಇಲ್ಲ ಅದಕ್ಕೆ ಕೌನ್ಸಿಲಿಂಗ್ ಆಗಬೇಕು ಸಿಇ ಪರೀಕ್ಷೆ ಆಗಬೇಕು ಅದೆಲ್ಲ ಹೇಳಿದರು ಎಲ್ಲ ಆಯಿತು ಪರೀಕ್ಷೆ ಆಯಿತು ಯಾರು ಕ್ಷತ್ರಿಯರಿಗೆ ಮಾತ್ರ ಅದಕ್ಕೆ ಎಂಟ್ರೆನ್ಸ್ ಮತ್ತೆ ಯಾರಿಗೂ ಇಲ್ಲ ಕ್ಲಾಸ್ ಪ್ರಾರಂಭ ಆಯಿತು ದ್ರೋಣಾಚಾರ್ಯರದ್ದು ಅವರು ಪ್ರಾರಂಭ ಮಾಡಿದ್ದು ಕ್ರಮ ಹೀಗೆ ಶಿಷ್ಯರನ್ನು ಆಕರ್ಷಣೆ ಮಾಡಿದ್ದು ತನಗೇನು ಗೊತ್ತಿದೆ ಅದನ್ನು ತೋರಿಸಿಕೊಟ್ಟರು ಎಂಥವರ ಬಾಯಲ್ಲಿ ನೀರು ಬರಬೇಕು ಪ್ರಾಯಶಃ ದ್ರೋಣಾಚಾರ ಹೀಗಿದ್ರೆ ನಾವು ಅಲ್ಲಿ ಹೋಗ್ತಿದ್ದೆವು ಸಿಇಿದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತಿದ್ದೆವು ಅಂತ ತಂತ್ರಗಾರಿಕೆ ಅವತ್ತಿನ ಕಾಲದಲ್ಲಿ ಒಳ್ಳೆಯ ವಿದ್ಯೆ ಅದನ್ನು ಮಾಡಿ ತೋರಿಸಿದ್ರು ಅವರು ಅಂದರೆ ಬರೀ ಕೂತಲ್ಲಿಂದ ಎಷ್ಟು ಕೆಳಗಿದ್ದ ವಸ್ತುವನ್ನೂ ತರೀಲಿಕ್ಕಾಗತ್ತೆ ಎಷ್ಟು ಮೇಲ್ನಿಂದ ವಸ್ತುವನ್ನೂ ತರಲಿಕ್ಕಾಗತ್ತೆ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಹಾಗೆಯೇ ಸೂರ್ಯ ಅರ್ಘ್ಯ ಕೊಡುವಾಗ ನಾವು ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಅರ್ಘ್ಯವನ್ನು ಕೊಟ್ಟರೆ ಆ ಅರ್ಘ್ಯದ ನೀರು ಅದು ಮೇಲಕ್ಕೆ ಹೋಗಿ ಸೂರ್ಯದೇವರ ಜೊತೆಗೆ ಕಾದಾಡತಕ್ಕಂತಹ ಮಂದೇಯರನ್ನು ಸಂಹಾರ ಮಾಡುತ್ತೆ ಇದೆಂತ ಮರ ನಂಬಿಕೆ ಇಲ್ಲ ಹಾಗಾಗಿ ಉಳಿದದ್ದು ನಾವು ನಮ್ಗೆ ಯಾವುದರಲ್ಲಿಯೂ ನಂಬಿಕೆ ಇಲ್ಲ ಹಾಗಾಗಿ ನಮ್ದು ಯಾವುದೂ ನಡೆಯುವುದಿಲ್ಲ ಭಕ್ತಿಯಿಂದ ಕೊಡದಕ್ಕಂತಹ ಈ ಅರ್ಘ್ಯ ಅದು ನೇರ ಮಂದೇಹ ನಾಮಕ ರಾಕ್ಷಸರನ್ನು ಸಂಹಾರ ಮಾಡುತ್ತೆ ಹಾಗೆ ಒಬ್ಬ ಹೇಳಿದ ಹಾಗಾದರೆ ಅವ್ರು ಕೊಟ್ಟರೆ ಸಾಕ್ರಿ ಅರ್ಘ್ಯ ಯಾಕೆಂದರೆ ಒಬ್ಬರು ಅರ್ಘ್ಯ ಕೊಟ್ಟರೆ ಆ ಹೋಗಿ ಮಂದೇಹ ನಾಮಕ ರಾಕ್ಷಸರನ್ನು ಸಂಹಾರ ಮಾಡಿಬಿಡುತ್ತೆ ಅವರ ಕತೆ ಮುಗಿಯಿತಲ್ಲ ನಾನು ಯಾಕೆ ಹಾಗೆ ಮಾಡಬೇಕು ಒಬ್ಬರು ಕೊಟ್ಟರೆ ಸಾಕು ಅರ್ಘ್ಯ ಅಂತ ಒಂದು ಊರಿನಲ್ಲಿ ಒಂದು ಹರಕೆ ಹೇಳಿದ್ರಂತೆ ನಮ್ಮ ದೇವರಿಗೆ ಕ್ಷೀರಪಾಯಸ ಮಾಡೋದು ಅಂತ ಅಧಿಕ ಮಾಸ ಭಾರಿ ವಿಶೇಷ ಕ್ಷೀರಪಾಯಸ ಮಾಡುವ ಅಂತ ಅಮಾವಾಸೆ ಒಳ್ಳೆ ದಿವಸ ಇದೆ ಭಾನುವಾರ ಇದೆ ಪುರ್ಸೊತ್ತಿದೆ ಅಂತ ಸರಿ ಊರಿಗೆಲ್ಲ ಹೇಳಿದ್ರು ಹೇಳಿಕೆ ಕೊಟ್ಟರು ಕ್ಷೀರ ಪಾಯಸ ಕ್ಷೀರ ಪಾಯಸ ಅಂತ ಎಲ್ಲರೂ ಹಾಲು ಹಾಕಬೇಕು ಎಲ್ಲರೂ ಸಕ್ಕರೆ ಹಾಕಬೇಕು ಪಾಯಸ ಹಾಕ್ಬೇಕು ಆ ಇದು ದೊಡ್ಡ ಪಾತ್ರೆ ಇತ್ತು ನನ್ನಂತ ಒಬ್ಬ ತಲೆ ಕೆಟ್ಟವಾಗಿದ್ದ ಅವ ಹೇಳಿದ ಎಲ್ರೂ ಹಾಲು ಹಾಕ್ತಾರೆ ಎಲ್ಲರೂ ಸಕ್ಕರೆ ಹಾಕ್ತಾರೆ ನಾನಪ್ಪೊಂದು ಇಷ್ಟು ನೀರು ಹಾಕಿದ್ರೆ ಏನು ಗೊತ್ತಾಗುತ್ತೆ ಇಡೀ ಊರಿಗೆ ನನ್ನ ತಲೆ ಎಲ್ರಿಗೂ ಇರು ಹೊತ್ತು ಅಡಿಗೆಗೆ ನೋಡ್ತಾರೆ ನೀರು ಸಕ್ಕರೆ ಇಲ್ಲ ಅಲ್ಲಿ ಉಸುಕು ಮರಳು ಮಾತ್ರ ನಾನು ಹೇಳಿದ್ದು ಒಂದು ಇಷ್ಟು ಎಲ್ಲರೂ ಹಾಕುವಾಗ ಒಂದಿಷ್ಟು ನೀರು ಹಾಕ್ತಾನೆ ಒಂದಿಷ್ಟು ಉಸುಕು ಹಾಕ್ತಾನೆ ಅಂತ ಯಾರು ಸಕ್ಕರೆ ಹಾಕ್ಲೇ ಇಲ್ಲ ಯಾರು ಹಾಲು ಹಾಕ್ಲೇ ಇಲ್ಲ ಯಾಕೆ ಅವ ಹಾಕ್ತಾನೆ ಅವ ಹಾಕ್ತಾನೆ ಅವ ಹಾಕ್ತಾನೆ ಯಾರು ಹಾಕ್ಲೇ ಇಲ್ಲ ಹಾಗಾಗಿ ಉಸುಕು ನೀರಿನ ಪಾಯಸ ಅಧಿಕ ಮಾಸಕ್ಕೆ ಹಾಲು ಪಾಯಸ ಇಲ್ಲ ಕ್ಷೀರ ಪಾಯಸ ಸಕ್ಕರೆ ಇಲ್ಲವೇ ಇಲ್ಲ ನಮ್ಮ ದುರ್ಬುದ್ಧಿ ಅಂದರೆ ಹಾಗೆ ಒಬ್ಬ ಮಾಡೋದ್ರೆ ಯಾರು ಒಬ್ಬ ಮಾಡೋದು ಇದು ಪ್ರಶ್ನೆ ಎಲ್ರು ಎಲ್ರು ಎಲ್ರು ಅಂದರೆ ಹಾಗೆ ಅದು ಹತ್ತು ಮಕ್ಕಳ ತಾಯಿ ಬೀದಿ ಪಾಲಾದಳು ಅಂತ ಹೇಳದ ಹಾಗೆ ಅಥವಾ ಅವಸ್ಥೆ ನಮ್ಮ ದೇವರದ ಅವಸ್ಥೆ ಅಂದರೆ ಹಾಗೆ ಇಷ್ಟು ಮಕ್ಕಳಿದ್ದಾರೆ ಅರ್ಗೆ ಕೊಡುವುದು ಅಂದರೆ ಅವಾಗ ಕೊಡಲಿ ಇವಾಗ ಕೊಡಲಿ ನಾವು ಅರ್ಗೆ ಕೊಡ್ತೇವೆ ಯಾವಾಗ ಅರ್ಗೆ ಕೊಡೋದು ಮಂದೆಯ ನಾಮಕ ರಾಕ್ಷಸರು ಬಂದು ಜಗಳಾಡಿದ ಮೇಲೆ ನಾವು ಹೇಳುವುದು ಆಮೇಲೆ ಸ್ನಾನ ಆಮೇಲೆ ಅರ್ಘ್ಯ ಅಷ್ಟಾಗೋ ಹೋಗಿ ಆಗಿರ್ತದೆ ಅದಕ್ಕೆ ಹೇಳಿದ್ರು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಭಗವಂತನೇ ವ್ಯವಸ್ಥೆ ಮಾಡಿದ್ದಾನೆ ಅಂತೆ ಏನು ವ್ಯವಸ್ಥೆ ಮಾಡಿದ ವಾಲಕಿಲ್ಯರು ಅಂತ ಋಷಿಗಳನ್ನು ಸೂರ್ಯದೇವರ ರಥದಲ್ಲೇ ಕೂಡಿಸಿದ್ದಾನೆ ಅಂತೆ ಅವರಿಗೆ ಏನು ಕೆಲಸ ಕೊಟ್ಟಿದ್ದಾನೆ ಅಂದರೆ ನಿತ್ಯ ಅರ್ಘ್ಯಪ್ರದಾನ ಮಾಡಬೇಕು ಅಂತ ಅರ್ಘ್ಯಪ್ರದಾನ ಮಾಡ್ತಾರೆ ಅವರು ಆದರೆ ನೀವು ಅರ್ಘ್ಯ ಪ್ರದಾನ ಮಾಡಿ ಬಿಡಿ ಅವರು ಅರ್ಘ್ಯಪ್ರದಾನ ಮಾಡ್ತಾರೆ ಅದರಿಂದ ಮಂದೇಹ ನಾಮಕರಾಗಿರ್ತಕ್ಕಂಥ ರಾಕ್ಷಸರು ಸಾಯ್ತಾ ಇರ್ತಾರೆ ಅವರಿಗೆ ವರ ಏನು ಬ್ರಹ್ಮದೇವರದು ಅಂತಂದರೆ ನಿತ್ಯ ನಿನಗೆ ಹೃದಯ ಆಗ್ಲಿಂದ ನಿತ್ಯ ನಿನಗೆ ಚೈತನ್ಯ ಒಮ್ಮೆ ಸತ್ತರೆ ಪುನಃ ಕೂಡಲೇ ಜನ್ಮಾವನಿಗೆ ಇವತ್ತು ರಾತ್ರಿಯಲ್ಲಿ ಮತ್ತೆ ತಯಾರು ಮತ್ತೆ ಬೆಳಿಗ್ಗೆ ಆಗುವಾಗ ಮತ್ತೆ ತಯಾರು ಹೀಗೆ ಬಾಲಕಿಲರನ್ನಲ್ಲಿ ಕೂಡಿಸಿ ಕೂಡ್ಲೇ ಕೂಡಲೇ ಹುಟ್ಟತಕ್ಕಂತಹ ಮಂದೇಹ ನಾಮಕರ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ ನಮಗೆ ಧೈರ್ಯ ಆಯಿತು ಹಾಗಾದ್ರೆ ನಮ್ದು ಸಂಧ್ಯಾ ಕ್ಯಾನ್ಸಲ್ ಅಂತ ಯಾಕೆಂದ್ರೆ ನನ್ನ ಬಾಲಕಿಲಿಯರು ಶಿಖರಿದ್ದಾರೆ ನಮ್ದು ಯಾಕೆಂದು ಸಂಧ್ಯಾ ಅದಕ್ಕೆ ಹೇಳಿದರು ನಮಗೆ ಆ ಪುಣ್ಯ ಬರಬೇಕೋ ನಾವು ಅರ್ಘ್ಯ ಪ್ರದಾನ ಮಾಡಬೇಕು ಮಠದಲ್ಲಿ ಪೂಜೆ ನಡೆಯುತ್ತೆ ಪಂಚಾಮೃತ ನಡೆಯುತ್ತೆ ನಮ್ದು ಸೇವೆ ಹಾಕಬೇಕು ತಮ್ಮ ಸೇವೆ ಕೊಡದಿದ್ರೂ ಪಂಚಾಮೃತ ಆಗುತ್ತೆ ನಮ್ದು ರಶೀದಿ ಆಯಿತು ಅಂದರೆ ಅದರ ಪುಣ್ಯ ನಮಗೆ ಬರುತ್ತೆ ಅಷ್ಟೇ ನಮಗೆ ಪುಣ್ಯ ಬೇಕೋ ನಾವು ಅದರಲ್ಲಿ ಭಾಗವಹಿಸಬೇಕು ನೀವು ದುಡ್ಡು ಕೊಡದಿದ್ರೂ ಸೇವೆ ಆಗುತ್ತೆ ನಾವು ಅರ್ಘ್ಯ ಪ್ರದಾನ ಮಾಡಿದ್ರಿಂದ ಅದರ ಪುಣ್ಯ ನಮಗೆ ಬರುತ್ತೆ ನಮ್ಮ ಗುರುಗಳು ಹೇಳ್ತಿದ್ರು ಅದರಿ ಗಂಡಸರು ಮಾತ್ರ ಅಲ್ಲ ಹೆಂಗಸರು ಕೂಡ ಅರ್ಘ್ಯಪ್ರದಾನ ಮಾಡಬೇಕು ಅಂತ ಮೂರು ಸೂರ್ಯಾಂತರ್ಗತನಾದ ವಾಯುದೇವರ ಒಳಗೆ ನೆಲೆಸಿರತಕ್ಕಂತಹ ನಾರಾಯಣನಿಗೆ ಇದು ಅರ್ಘ್ಯ ಅಂತ ಅನುಸಂಧಾನ ಮಾಡಿ ಈ ಅನುಸಂಧಾನ ಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಅರ್ಘ್ಯ ಅದು ಭಾರೀ ಪುಣ್ಯಪ್ರದ ಅಂತ ವೈದವ್ಯ ಯೋಗ ಬರುವುದಿಲ್ಲ ಅಂತ ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು ನಿ ಪ್ರವಚನದಲ್ಲಿ ರಾಮಾಯಣದಲ್ಲಿ ಈ ಮಾತು ಬರುತ್ತೆ ಸೀತಾದೇವಿಯರು ಸಂಧ್ಯಾ ಅರ್ಥ ಸುರವರ್ಣಿನಿ ಅಂತ ಹೇಳ್ತಾರೆ ಸೀತಾಮಾತೆಯರ ಬಗ್ಗೆ ಹನುಮಂತ ದೇವರು ಚಿಂತನೆ ಮಾಡಿದಾಗ ಹುಡುಕಿದ್ರು ಹುಡುಕಿದ್ರು ಸೀತಾಮತೆ ಸಿಗಲಿಲ್ಲ ಕೊನೆ ಹೇಗೆ ಯಾವುದೋ ಒಂದು ಕಾಲುವೆ ಹರಿತಾಯಿತಂತೆ ಖುಷಿಯಾಯ್ತು ಅನ್ನುವಂಥದ್ದೇವರಿಗೆ ಓ ಕಾಲುವೆ ಇದೆ ನೀರಿದೆ ನೀರಿನ ಆಶ್ರಯ ಇದೆ ಸೀತಾಮಾತೆ ಇಲ್ಲಿದ್ರೆ ಬಂದೇ ಬರ್ತಾರೆ ಸಂಧ್ಯಾತ್ತೆ ಅಂತ ಹೇಳ್ತಾರೆ ಸಂಧ್ಯಾ ಮಾಡಲಿಕ್ಕೆ ಬರ್ತಾರೆ ಅಂತ ನೋಡಿ ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಕಳು ಸಂಧ್ಯಾ ವಂದನೆ ಮಾಡ್ತಿದ್ರು ಅಂತ ನಾವೀಗ ಹೇಳೋದು ಹೆಣ್ಮಕ್ಕಳು ಸಂಧ್ಯಾ ವಂದನೆ ಮಾಡ್ತಿದ್ರು ಅಂತ ಇನ್ನು ಸ್ವಲ್ಪ ಸಮಯ ಹೋದ ಮೇಲೆ ಹೌದು ಗಂಡಸರು ಹಿಂದಿನ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡ್ತಿದ್ರು ಅಂತ ಒಂದು ಕಾಲ ಬರಬಹುದು ಬಂದರೆ ಆಶ್ಚರ್ಯ ಏನಲ್ಲ ಆದರೆ ನಾವು ಸ್ವಲ್ಪ ತಿರುಗಿ ಮುರುಗಾಗಬೇಕು ಹೆಣ್ಮಕ್ಕಳಾದರೂ ಸಂಧ್ಯಾ ವಂದನೆ ಪ್ರಾರಂಭ ಮಾಡಬೇಕು ಹಾಗಾದರೂ ಗಂಡಸರು ಮಾಡಬಹುದು ಅಂತೂ ಕಾಲಕಾಲಕ್ಕೆ ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡಬೇಕು ಹೀಗೆ ನಾವು ಕೊಡುವ ಅರ್ಘ್ಯ ಅದರಲ್ಲಿರ್ತಕ್ಕಂತಹ ಮಂತ್ರಶಕ್ತಿ ಶ್ರದ್ಧೆ ಅದು ರಾಕ್ಷಸರಿಗೆ ಎನರ್ಜಿ ಅವರಿಗೆ ಅದನ್ನು ಅದರ ಸ್ಪರ್ಶ ಆದರೆ ಗಾಯತ್ರಿ ಮಂತ್ರ ಕೇಳಿದ್ರೆ ಆಗುವುದಿಲ್ಲ ಹಾಗಾಗಿ ಅವರು ತಮ್ಮ ಶಕ್ತಿಯನ್ನು ಕಳ್ಕೊಳ್ಳುತ್ತಾರೆ ಅದಕ್ಕೆ ಋಷಿಗಳನ್ನೇ ಭಗವಂತ ವ್ಯವಸ್ಥೆ ಮಾಡಿದ ದಾಸರು ಹೇಳ್ತಾರೆ ಋಷಿಗಳಲ್ಲ ನಿಷಾದರೂಪಕ ದೈತ್ಯರನ್ನು ಸಂಹರಿಪ ನಿತ್ಯದಲ್ಲಿ ವಾಲಕಿಲ್ಯರಲ್ಲ ಸಂಹಾರ ಮಾಡೋದು ವಾಲಕಿಲ್ಯರ ಅರ್ಘದಲ್ಲಿ ಕೂತ ಭಗವಂತ ಸ್ವತಃ ಆ ದೈತ್ಯರನ್ನು ಸಂಹಾರ ಮಾಡ್ತಾರೆ ಅವರ ಹೆಸರೇನು ಗೊತ್ತೋ ನಿಷಾದರು ಅಂತ ಹೇಳಿದರು ನಿಷಾದ ಅಂದ್ರೆ ಏನು ಗೊತ್ತೋ ಅದರ ಅರ್ಥ ಹೀಗೆ ಅಂತ ನಿಶುಸಿ ಇದಾ ಅಂತ ಹೇಳ್ತಾನೆ ಅಂತ ಯಾರಾದ್ರೂ ಒಳ್ಳೆ ಕೆಲಸಕ್ಕೆ ಹೊರಟ್ರೆ ನಿಲ್ಲು ಅಂತ ಹೇಳ್ತಾನೆ ಅದು ತಡೆಯುತ್ತಾನೆ ಅಂತ ಅದೇ ಅಂತ ಹೆಸರು ನಾವು ಹಾಗಾಗಬಾರದು ನಿಷಾದರಾಗಬಾರದು ನಿಷಾದ ರೂಪಕ ದೈತ್ಯರನ್ನು ಸಂಹರಿಸಿಪ ದೈತ್ಯರನ್ನು ಸಂಹರಿಸ್ತಾ ಇದ್ದಾನೆ ಯಾವಾಗ ಕೇಳಿದ್ರಿ ಐದು ರೂಪ ಭಗವಂತನದ್ದು ಯಾಕೆ ನಿತ್ಯ ಒಳಗೆ ಕೂತು ಏನು ಮಾಡುತ್ತೆ ಅಂತೆ ಇದೇ ಕೆಲಸ ಮಾಡುತ್ತೆ ಅಂತೆ ಸೂರ್ಯ ಉದಯಕ್ಕೆ ದೈತ್ಯರನ್ನು ಭಗವಂತ ಸಮ್ಮರಿಸುತ್ತಾನೆ ಅದಕ್ಕೆ ಐದು ರೂಪದಿಂದ ಇದ್ದಾನೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕು ಆ ಸೂರ್ಯನಿಗೆ ವಿರೋಧ ಮಾಡಲಿಕ್ಕೆ ದೈ ದೈತ್ಯರು ಬರ್ತಾರೆ ಹೊರತು ಈ ಸುಷುಮ್ರ ನಾಡಿಯಲ್ಲಿರತಕ್ಕಂತಹ ದಾದಶಾರ್ಕರನ್ನು ವಿರೋಧ ಮಾಡಲಿಕ್ಕೆ ದೈತ್ಯರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆಂದ್ರೆ ಅದರ ದೈತ್ಯರಿಗೆ ಪ್ರವೇಶವೇ ಇಲ್ಲ ಅದನ್ನು ನಾವು ಹಿಂದೆ ನೋಡಿದ್ದೇವೆ ತಲವಾರ ಅಂತ ಆ ವಾಯುದೇವರು ಖರ್ಗ ಹಿಡ್ಕೊಂಡು ನಿಂತಿರ್ತಾರೆ ಅಂತ ಯಾವ ದೈತ್ಯನಿಗೂ ಒಳಗೆ ಪ್ರವೇಶ ಕೊಡುವುದಿಲ್ಲ ಸುಷ್ಮನ ನಾಡಿಯ ಒಳಗೆ ಅವರಿಗೆ ಪ್ರವೇಶ ಇಲ್ಲ ಪಂಚನಾಡಿ ನಾಡಿಯ ಒಳಗೆ ಅವರಿಗೆ ಅವಕಾಶ ಇಲ್ಲ ಈ ಹೊರಗಿನ ಈ ಸೂರ್ಯಮಂಡಲ ಯಾಕೆಂದ ದ್ವಾದಶಾರ್ಕ ಅಂತಾದಾಗ ಈ ಸೂರ್ಯಮಂಡಲ ಪ್ರಸ್ತುತನಾದಾಗ ಅದನ್ನು ನಮಗೆ ದೈ ದಾಸರು ನೆನಪಿಸಿದರು ನಿತ್ಯದಲ್ಲಿ ಸಂಹರಿಪ ನಿತ್ಯ ಮಂದೇಹ ನಾಮಕ ದೈತ್ಯರು ನಿತ್ಯವರನ್ನು ಸಂಹಾರ ಮಾಡಬೇಕಾದ್ದು ಅಂತ ಹೇಗೆ ಮೈಯಲ್ಲಿ ಕೊಳ್ಳೆ ನಿತ್ಯ ಆಗುತ್ತೆ ನಿತ್ಯ ಸ್ನಾನ ಮಾಡಬೇಕು ನಿತ್ಯ ನಾವು ಊಟ ಮಾಡ್ತೇವೆ ನಿತ್ಯ ಹಸಿವಾಗುತ್ತೆ ಹೇಗೆ ನಿತ್ಯ ಊಟ ಮಾಡಬೇಕು ನಿತ್ಯ ದೈತ್ಯರ ಆವಿರ್ಭಾವ ನಿತ್ಯ ದೈತ್ಯರ ಸಂಹಾರ ನಿತ್ಯ ಸಂಧ್ಯಾ ವಂದನೆ ಅದಕ್ಕೆ ನಮ್ಮ ಪುಸ್ತಕದಲ್ಲಿಯೇ ಹಾಕ್ತಾರೆ ತ್ರೈಕಾಲಿಕ ನಿತ್ಯ ಸಂಧ್ಯಾ ವಂದನೆ ಅಂತ ಅವ್ರಿಗೆ ಗೊತ್ತವರಿಗೆ ತ್ರೈಕಾಲಿಕ ಸಂಧ್ಯಾ ವಂದನೆ ಅಂದರೆ ಜನ್ಮದಲ್ಲಿ ಯಾವತ್ತೋ ಒಂದು ದಿವಸ ತ್ರೈಕಾಲಿಕ ಸಂಧ್ಯಾ ವಂದನೆ ಮಾಡಿದರೆ ಆಗುವುದಿಲ್ಲ ತ್ರೈಕಾಲಿಕ ನಿತ್ಯ ಸಂಧ್ಯಾ ವಂದನೆ ಅಂದರೆ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ ನಮ್ಮ ಸಂಧ್ಯಾ ವಂದನೆಯ ಸಂಕಲ್ಪವೇ ಹಾಗೆ ಜಗತ್ತಿಗೆ ಕ್ಷೇಮ ಆಗಬೇಕು ಜಗತ್ತಿನಲ್ಲಿ ಸೇರಿರ್ತಕ್ಕಂತಹ ನಮ್ ನಮಗೂ ಕ್ಷೇಮ ಆಗುತ್ತೆ ನಮ್ಮದು ಸಂಕಲ್ಪ ಎಷ್ಟೆಷ್ಟು ದೊಡ್ಡದೋ ಅಷ್ಟು ಪುಣ್ಯ ಜಾಸ್ತಿ ಅಂತ ಸಂಕಲ್ಪ ಎಷ್ಟೆಷ್ಟು ಚಿಕ್ಕದು ಅಷ್ಟು ಪುಣ್ಯ ಕಡಿಮೆ ಅಂತ ನಾವು ತಿಳ್ಕೊಂಡ ತಪ್ಪು ಸಂಕಲ್ಪ ಎಷ್ಟು ಎಷ್ಟು ಚಿಕ್ಕದಾಗತ್ತೆ ರೀ ನಮ್ಮ ಮನೆ ನಂದು ನಮ್ಮ ಮನೆಯವರದ್ದು ಮಗಂದು ಮಗಳ್ ನಾಲ್ಕು ಜನರದ್ದು ಮಾತ್ರ ಹೆಸರು ಹೇಳಿದ್ರೆ ಸಾಕು ಅಪ್ಪಂದು ಅದೆಲ್ಲ ಬೇಡ ಬೇಡ ಪುಣ್ಯ ಅವರಿಗೂ ಹೋಗುತ್ತೆ ಅಂತ ಸಂಕುಚಿತ ಆಯಿತು ನೋಡಿ ಪುಣ್ಯ ಕಡಿಮೆ ಆಯಿತು ಇಲ್ರಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಕ್ಷೇಮ ಆಗಬೇಕು ಪುಣ್ಯ ಜಾಸ್ತಿ ನಮ್ಮ ಬೀದಿಯಲ್ಲಿ ಎಲ್ರಿಗೂ ಗಲಾಟೆ ಮಾಡದಿದ್ದ ಹಾಗೆ ಎಲ್ರಿಗೂ ಕ್ಷೇಮ ಆಗಲಿ ಅಂತ ಪ್ರಾರ್ಥನೆ ಮಾಡಿದರೆ ಪುಣ್ಯ ಜಾಸ್ತಿ ಇಡೀ ರಾಜ್ಯಕ್ಕಾಗಲಿ ಅಂದರೆ ಇನ್ನೂ ಪುಣ್ಯ ಜಾಸ್ತಿ ಇಡೀ ದೇಶಕ್ಕಾಗಲಿ ಅಂತ ಮಾಡಿದರೆ ಎಷ್ಟು ಪುಣ್ಯ ಅಥವಾ ಎಷ್ಟು ಎಷ್ಟು ನಮ್ಮದು ಮನಸ್ಸು ದೊಡ್ಡದಾಗ್ತದೆ ಅಷ್ಟು ಪುಣ್ಯ ಜಾಸ್ತಿ ನಮಗೇನು ಭಯ ಅಂತಂದರೆ ನಮ್ಮ ಪುಣ್ಯವನ್ನು ಇಷ್ಟು ಜನರಿಗೆ ಹಂಚಿದರೆ ಎಲ್ಲಿ ಅದರ ಶ್ಯಾರ್ ಕೆಳಮೆ ಆಗುತ್ತೋ ಅಂತ ಭಯ ನಾವು ತಪ್ಪಿದ್ದೇ ಅಲ್ಲಿ ಜಾರಿದ್ದೇ ಅಲ್ಲಿ ವಾಯುದೇವರಿಗೆ ಅಷ್ಟು ಪುಣ್ಯ ಯಾಕೆ ಅಂದರೆ ಅವರು ವ್ಯಾಪಕರವರು ಎಲ್ಲ ಜೀವರಾಶಿಗಳ ಒಳಗೂ ಕೂತು ಸಾಧನೆ ಮಾಡಿಸುವವರು ಅದರಿಂದ ಭಾರೀ ಪುಣ್ಯ ಪರೀಕ್ಷೆ ಆದ್ರಿಂದ ಇಡೀ ಜಗತ್ತಿಗೆ ಸೂರ್ಯೋದಯದಿಂದಾಗಿ ಕ್ಷೇಮವಾಗಿದೆ ಅಂತ ನಾವು ಸಂಕಲ್ಪ ಮಾಡಿ ನಾವು ಅರ್ಘ್ಯಪ್ರದಾನ ಮಾಡಿದರೆ ಅದು ಭಾರೀ ಪುಣ್ಯ ಅದರಷ್ಟು ಪುಣ್ಯ ಮತ್ತೆ ಇಲ್ಲ ನಾವು ಅದನ್ನು ಮರ್ತು ಬಿಟ್ಟಿದ್ದೇವೆ ಸಂಧ್ಯಾ ಏನು ಫಲ ಇಲ್ಲ ಹಾಗಾಗಿ ಪ್ರದಕ್ಷಿಣೆ ನಮಸ್ಕಾರ ಇದಕ್ಕೆ ನಾವು ಜ್ಯೋತಿ ಬಿದ್ದೇವೆ ಅದು ಬೇಡ ಅಂತಲ್ಲ ಇದನ್ನು ಮಾಡದೆ ಸಂಧ್ಯಾ ಮಾಡದೆ ನಾವು ಏನು ಮಾಡಿದರೂ ಅದು ವ್ಯರ್ಥ ಇದನ್ನು ಹೇಗೆ ಏಕಾದಶಿ ಮಾಡದೆ ಒಪ್ಪತ್ತು ಗುರುವಾರ ಮಾಡಿದರೆ ಶನಿವಾರ ಅರ್ಧ ಹೊತ್ತು ಮಾಡಿದರೆ ಹೇಗೆ ಪುಣ್ಯ ಇಲ್ವೋ ಅದೇ ರೀತಿ ಸಂಧ್ಯಾ ವಂದನೆ ಮಾಡದೆ ಯಾವ ಕರ್ಮ ಮಾಡಿದರೂ ಕೂಡ ಸರ್ವಕರ್ಮ ಬಹಿಷ್ಕೃತ ಅಂತ ಶಾಸ್ತ್ರಕಾರರು ನಿಷೇಧ ಮಾಡಿದ್ದಾರೆ ಇಂತಹ ನಮ್ಮ ಕೂತ ಆ ಭಗವಂತ ನಿಷಾದರೂಪಕ ದೈತ್ಯರನ್ನು ನಿತ್ಯದಲ್ಲಿ ಸಂಹರಿಪ ಇಲ್ಲಿಂದ ಈ ಮಂಡಲದಿಂದ ನಾವು ಸ್ವಲ್ಪ ಮೇಲಕ್ಕೆ ಬಂದರೆ ಮೊದಲು ಮೂಲಾಧಾರ ಅದಕ್ಕಿಂತ ಮೇಲೆ ಬಂದರೆ ಹೊಕ್ಕಳು ನಾಭಿ ಅದಕ್ಕಿಂತ ಮೇಲೆ ಬಂದರೆ ಹೃದಯದಿಂದ ಕೆಳಗೆ ನಾಭಿಯಿಂದ ಮೇಲ್ಭಾಗದಲ್ಲಿ ಅದು ಅದು ಸರ್ಕರ ಮಂಡಲ ಅದಕ್ಕಿಂತ ಸ್ವಲ್ಪ ನಾವು ಮೇಲಕ್ಕೆ ಬಂದರೆ ಅದು ಹೃದಯ ಹೃದಯದೊಳು ಹೃದಯದೊಳಗೆ ಇದು ಅಷ್ಟದೊಳ ಕಮಲದೊಳಗೆ ಪ್ರಾದೇಶ ನಾಮಕ ಉದಿತ ಭಾಸ್ಕರನಂತೆ ತೋರ್ಪನು ಪದುಮ ಚಕ್ರ ಸುಶಂಕ ಸುಗಧಾಂಗದ ಕದಕ ಮುಕುಟ ಅಂಗುಲೀಯ ಕದಕ ಕೌಸ್ತುಭ ಹಾರ ಗ್ರೀವೇಯಾದಿ ಭೂಷಿತನು ಒಳಗಿನ ಸ್ಪರ್ಶ ಇಲ್ಲದೆ ಈ ಹಾಡು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಳಗಿನ ಸ್ಪರ್ಶ ಅಷ್ಟು ಬೇಕದಕ್ಕೆ ಅಷ್ಟು ಪಕ್ವತೆ ತುಂಬಿರತಕ್ಕಂಥದ್ದು ಈ ಹಾಡಿನಲ್ಲಿ ಏನಿಲ್ಲ ಹೇಳಲಿಕ್ಕೆ ಏನಿಲ್ಲ ಅನುಭವಿಸಲಿಕ್ಕೆ ಮಾತ್ರ ಇರುವಂತಹ ಅಂಶ ಇಲ್ಲಿ ಹೇಳ್ತಾರೆ ಅಷ್ಟದಳ ಪದ್ಮ ಇದು ಅಂತ ಹೃದಯದಳು ಅಂತ ಅದಕ್ಕೆ ಹೆಸರೇ ಹೃದಯ ಅಂತ ಹೃದಯಿ ಅಯತೇತಿ ಹೃದಯ ಅಂತ ಅದು ಹೃದಯದಲ್ಲಿ ಇರತಕ್ಕಂತಹ ಭಗವಂತನ ಜಾಗ ಅದು ದೇವರು ಆರಿಸುವ ಜಾಗ ಇದು ಈ ಜಾಗ ಅಂದರೆ ದೇವರಿಗೆ ಭಾರಿ ಇಷ್ಟವಾದ ಜಾಗ ನಾವು ಕೊಡುವುದಿಲ್ಲ ಆದರೆ ದೇವರು ಇರ್ತಾನೆ ಅಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಎಷ್ಟು ಪುಣ್ಯ ಯೋ ವೇದ ನೀತಂಗುಹಾಯಾಮ್ ಪುಣ್ಯ ಅದು ನಿತ್ಯ ಅನುಸಂಧಾನ ಮಾಡಬೇಕಾದ್ರು ನಮ್ಮ ಹೃದಯದಲ್ಲಿ ಒಂದು ಹೊತ್ತಾದರೂ ಇಷ್ಟು ಹೊತ್ತಾದರೂ ಭಗವಂತನಿಗೆ ಅವಕಾಶ ಕೊಡಬೇಕಂತೆ ದಾಸರು ಹೇಳ್ತಾರೆ ಅಷ್ಟದಳ ಕಮಲದ ಒಳಗೆ ಅಷ್ಟದಳ ಕಮಲ ಅದು ಎಂಟು ದಳದ ಕಮಲ ಅದು ಎಂಟು ದಳಗಳಿವೆ ಅದರಲ್ಲಿ ಅಷ್ಟದಳ ಅದು ಇಷ್ಟ ನಮಗೆ ಇಷ್ಟವನ್ನು ಕೊಡದಕ್ಕಂತಹ ಕಮಲ ಅದರಲ್ಲಿ ಭಗವಂತ ಇರ್ತಾನೆ ಅಂತೆ ಭಗವಂತ ಮೂರು ರೂಪದಿಂದ ಇದ್ದಾನೆ ಅದರಲ್ಲಿ ಮೂಲೇಶ ಅಗ್ರೇಶ ಪ್ರಾದೇಶ ಅಂತ ಮೂರು ರೂಪದಿಂದ ಸ್ವಾಮಿ ಇದ್ದಾನೆಂತೆ ಮೂಲೇಶ ಅಂದರೆ ಮೂಲದಲ್ಲಿ ಇರುವವ ಅಗ್ರೇಶ ಅಂದರೆ ಅದಕ್ಕಿಂತ ಮೇಲೆ ಇರುವವ ಪ್ರಾದೇಶ ಅಂದರೆ ಅದಕ್ಕಿಂತನೂ ಮೇಲೆ ಇರುವವ ಮೂಲೇಶ ಎಷ್ಟು ಪರಿಮಿತನಾದವ ಆ ಜೀವನ ಅಂಗುಷ್ಟ ಎಷ್ಟಿದೆ ಅದರ ತುದಿಭಾಗದಷ್ಟು ಇದ್ದಾನೆಂತೆ ಅಗ್ರೇಶ ಅಂಗುಷ್ಟದಷ್ಟು ಇರ್ತಾನೆ ನಮ್ಮ ಅಂಗುಷ್ಟ ಅಲ್ಲ ಜೀವಾ ಅಂಗುಷ್ಟ ಮಿತಹ ಹೃದಯಿ ಪ್ರಾದೇಶ ಎಷ್ಟಿರ್ತಾನೆ ಪ್ರಾದೇಶದಷ್ಟು ಪ್ರಾದೇಶ ಅಂತಂದರೆ ನಾವು ಆಜ್ಞೆ ಮಾಡಲಿಕ್ಕೆ ವಿನಿಯೋಗ ಮಾಡ್ತೇವಲ್ಲ ಹೀಗೆ ಮಾಡು ಅಂತ ಅದು ಪ್ರಾದೇಶ ಪ್ರಕೃಷ್ಟ ಆದೇಶ ಅದು ಎಷ್ಟು ಅಂದರೆ ಅಂಗುಷ್ಟದ ತುದಿಯಿಂದ ಅದು ಎರಡನೇ ಬೆರಳು ತೋರಿಸುವ ಬೆರಳು ಅದು ತೋರಿಸಬೇಕಾದ್ರೆ ಹೀಗೆ ತೋರಿಸ್ತೇವೆ ರೈಫಲ ಅಲ್ಲ ಅದು ಪ್ರಾದೇಶದಿಂದ ಅದು ಮೇಲೆ ಬರತಕ್ಕಂಥದ್ದು ಎರಡನೇ ಬೆರಳು ತೋರ್ಬೆರಳು ತರ್ಜನಿ ಬೆರಳು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ತರ್ಜನ ಬೆರಳದು ಅದು ತರ್ಜನೀಯ ತನಕ ಅಂಗುಷ್ಟದ ತುದಿಯಿಂದ ತರ್ಜನೀಯ ತನಕ ತೋರ್ಬೆರಳಿನ ತನಕ ಇರತಕ್ಕ ಜಾಗ ಅದಕ್ಕೆ ಪ್ರಾದೇಶ ಅಂತ ಹೇಳ್ತಾರೆ ಹೀಗೆ ಮೂಲೇಶ ಅಗ್ರೇಶ ಪ್ರಾದೇಶ ಅಂತ ಭಗವಂತನ ಮೂರು ರೂಪಗಳಿವೆ ಅಂತ ಆ ಪಾದವನ್ನು ಹಿಡುಕೊಂಡು ವಾಯುದೇವರು ಕೂತಿರ್ತಾರಂತೆ ಕೂತು ಸ್ವಾಮಿ ರಕ್ಷಣೆ ಮಾಡು ರಕ್ಷಣೆ ಮಾಡಿ ನನ್ನ ಬಿಡಬೇಡ ಅಂತ ಹೇಳುತ್ತಾರನ್ ಅದಕ್ಕೋಸ್ಕರ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ನಮ್ಮನ್ ಆ ಭಗವಂತನ ಅನುಗ್ರಹ ಅದು ಯಾಕೆ ಅಂದ್ರೆ ವಾಯುದೇವರ ಪ್ರಾರ್ಥನೆಗೋಸ್ಕರ ಅದನ್ನು ಪ್ರಾಥಸಂಕಲ್ಪ ಗದ್ಯದಲ್ಲಿ ರಾಯರು ಬಹಳ ಸೊಗಸಾಗಿ ಹೇಳ್ತಾರೆ ಅಷ್ಟದ ಕಮಲದ ಒಳಗೆ ಪ್ರಾದೇಶ ನಾಮಕನಾದಂತಹ ಭಗವಂತ ಆದೇಶ ಮಾಡಿಕೊಂಡು ಇರ್ತಾನೆ ಎಲ್ಲರಿಗೂ ಆದೇಶ ಮಾಡಿ ಉಪದೇಶ ಮಾಡಿಕೊಂಡು ಇರ್ತಾನೆ ಅಂತ ಅದನ್ನು ಬಿಂಬ ರೂಪ ಅಂತ ಹೇಳ್ತಾರೆ ಅದು ಬಿಂಬ ಅದರ ಚಲನವಲನೆಗೆ ಅನುಗುಣವಾಗಿ ಎಲ್ಲ ಕ್ರಿಯೆಗಳು ನಮ್ಮಲ್ಲಿ ನಡೆಯುವಂಥದ್ದು ಆ ಉಪಾಸನೆ ವಿಶಿಷ್ಟವಾದ ಉಪಾಸನೆ ಅಂತೆ ಅದು ಆ ಪ್ರಾದೇಶಾಮಕ ಭಗವಂತ ಹೇಗಿರ್ತಾನೆ ಅದನ್ನು ವಿವರಿಸ್ತಾರೆ ಉದಿತ ಭಾಸ್ಕರನಂತೆ ತೋರ್ಪನು ಉದಿತ ಭಾಸ್ಕರನಂತೆ ಭಾಸ್ಕರ ಉದಯಿಸುವಾಗ ಹೇಗಿರ್ತಾನೆ ಹಾಗೆರ್ತಾನೆ ಅಂತೆ ಆ ಭಗವಂತ ಮಧ್ಯಾನದ ಸೂರ್ಯ ಆದರೆ ನೋಡ್ಲಿಕ್ಕಾಗುವುದಿಲ್ಲ ಕಣ್ಣು ಕೋರೈಸುವಂತಹದ್ದು ಸಾಯಂಕಾಲದ ಸೂರ್ಯ ಅವನ ಅಸ್ತಂಗತನಾಗಲಿಕ್ಕೆ ಪ್ರಾರಂಭ ಆಗ್ತಾನೆ ಬೆಳಗಿನ ಸೂರ್ಯ ಉದಯಿಸ್ತಾ ಇರ್ತಕ್ಕ ಸೂರ್ಯ ನಮ್ಮ ದೇವರು ಹಾಗೆ ಅಂತೆ ಅವನು ಅಸ್ತಂಗತನಾಗುವವರೂ ಅಲ್ಲ ಎಷ್ಟು ಬೇಕೋ ಅಷ್ಟೇ ಪ್ರಕಾಶ ಮಿತ ಪ್ರಕಾಶ ಭಗವಂತನದ್ದು ಕೆಲವು ರೂಪಗಳಿವೆ ಅದು ನೋಡಲಿಕ್ಕಾಗದಿದ್ದಷ್ಟು ಪ್ರಕಾಶ ನೋಡಲಿಕ್ಕೆ ಆಗುದಿಲ್ಲ ಈ ಬಿಂಬ ನಮ್ಮ ಆ ಜೀವನಿಗೆ ಎಷ್ಟು ನೋಡಲಿಕ್ಕೆ ಸಾಧ್ಯ ಅಷ್ಟು ಉದಿಸುವ ಸೂರ್ಯನ ಹಾಗೆ ಪ್ರಕಾಶಮಾನನಾದವ ಭಾಸ್ಕರ ಅಂತವನ ಹೆಸರೇ ಹಾಗೆ ಭಾಸ್ಕರನಂತೆ ಒಂದು ಜ್ಞಾನಕ್ಕೆ ಉದಾಹರಣೆ ಕೊಡಬೇಕಾದರೆ ಮತ್ತೊಂದು ಅದಕ್ಕೆ ಹೋಲಿಕೆ ಆಗುವಂತಹದ್ದು ಬೆಳಕು ಅಜ್ಞಾನಕ್ಕೆ ಉದಾಹರಣೆ ಕೊಡುವುದು ಕತ್ತಲೆ ಅಂತ ಭಾಸ್ಕರನಂತೆ ಅಂತ ಹೇಳಿದರು ಬಾಹ ಅಂದರೆ ಬೆಳಕು ಕರ ಅಂದರೆ ಮಾಡುವವ ಭಾಸ್ಕರ ಅಂದರೆ ಬೆಳಕನ್ನು ಚೆಲ್ಲುವವ ಯಾವ ಬೆಳಕನ್ನು ಚೆಲ್ಲಿಸುವ ಚೆಲ್ಲುವವ ಉದಿತ ಭಾಸ್ಕರನಂತೆ ಭಗವಂತನ ಉದಯ ಬೆಳಕನ್ನು ಚೆಲ್ಲುವ ಅರ್ಥಾತ್ ಭಗವಂತನ ದರ್ಶನ ಕೊಡತಕ್ಕಂತಹ ಅದು ರೂಪಾದು ಉದಿತ ಭಾಸ್ಕರನಂತೆ ತೋರುಪನು ಬಿಂಬನೆಂದೆನಿಸಿ ಅವನನ್ನು ಬಿಂಬ ಅಂತ ಕರೀತಾರೆ ಬಿಂಬ ಅಂದರೆ ಗೊತ್ತು ಪ್ರತಿಬಿಂಬ ಬಿಂಬ ಕನ್ನಡಿಯ ಒಳಗೆ ಪ್ರತಿಬಿಂಬ ಮೂಡಬೇಕಾಗಿದ್ದರೆ ಎದುರಿನಲ್ಲಿ ಒಂದು ಬಿಂಬ ಇರಬೇಕು ಬಿಂಬ ಇದ್ದಾಗ ಮಾತ್ರ ಕನ್ನಡಿಯ ಒಳಗೆ ಪ್ರತಿಬಿಂಬ ಅದು ಮೂಡುತ್ತೆ ಕನ್ನಡಿಯಿಂದ ನಾವು ಆಚೆ ಪ್ರತಿಬಿಂಬ ಅಲ್ಲಿ ಬೀಳುವುದಿಲ್ಲ ನಮ್ಮ ಹಿರಿಯರು ಹೇಳಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕಾಣಬೇಕಾಗಿರತಕ್ಕಂತಹ ದ್ರವ್ಯಗಳಲ್ಲಿ ಕಪಿಲಾಂತ ಒಂದು ಎರಡನೇದು ದಪ್ಪಣಂ ಕನ್ನಡಿ ಕನ್ನಡಿಯಲ್ಲಿ ನಮ್ಮದು ಪ್ರತಿಮುಖವನ್ನು ನೋಡಬೇಕು ಅಂತ ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಬೇರೆ ಕಾರಣಗಳಿವೆ ನೋಡಪ್ಪ ನೀನು ಮನೆ ಬಿಟ್ಟು ಹೊರಗೆ ಹೋಗ್ತಿ ಹೋದಾಗ ಇನ್ನೊಬ್ಬರ ಮುಖ ನೋಡಿ ತಮಾಷೆ ಮಾಡಲಿಕ್ಕೆ ಹೋಗಬೇಡ ಅದಕ್ಕಿಂತ ಮುಂಚೆ ನಿನ್ನ ಮುಖನೇ ನೋಡು ಒಂಥರ ಹೋಗು ಅಂತ ಅಯ್ಯೋ ನಮ್ಮ ಮುಖ ನೋಡಿ ನೋಡಿ ಸುಸ್ತಾಗಿ ಬಿಡ್ತೇನೆ ನಿತ್ಯ ಅಯ್ಯೋ ಆದರೆ ನಾನೇ ಇಷ್ಟು ಇರುವಾಗ ಇನ್ನೊಬ್ಬರು ಹೇಗಿದ್ದರೇನು ಇನ್ನೊಬ್ಬರ ಬಗ್ಗೆ ನಾವು ಅಪಹಾಸ ಮಾಡಲಿಕ್ಕೆ ಹೋಗುವುದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಹೇಳೋದು ನಿತ್ಯ ನೋಡು ಅಂತ ಹೇಳ್ತಾರೆ ಯಾಕೆ ಕನ್ನಡಿಯ ಒಳಗೆ ಪ್ರತಿಬಿಂಬ ಆ ಪ್ರತಿಬಿಂಬ ಅಲ್ಲಾಡುತ್ತದೆ ಎಷ್ಟು ಆಶ್ಚರ್ಯ ಪ್ರತಿಬಿಂಬ ಹೇಗೆ ಅಲ್ಲಾಡಿತು ಕನ್ನಡಿ ಅಲ್ಲಾಡಿತೋ ಕನ್ನಡ ಯುದ್ಧ ಹಾಗಿದೆ ಆದರೆ ಒಳಗಿದ್ದ ಪ್ರತಿಬಿಂಬ ಅಲ್ಲಾಡುತ್ತೆ ಪ್ರತಿಬಿಂಬ ಹೇಗಿದೆ ಅಂತಂದರೆ ಬಿಂಬ ಹೇಗಿದೆ ಹಾಗೆ ಪ್ರತಿಬಿಂಬ ನಮ್ಮ ದೇವರು ಎಲ್ಲ ಶಕ್ತಿ ನಮ್ಗೆ ಕೊಟ್ಟಿದ್ದಾನೆ ಎಷ್ಟು ಆಶ್ಚರ್ಯ ನೋಡಿ ನಮ್ಮ ಕಣ್ಣಿದೆ ಇಡೀ ಊರನ್ನು ಇಡೀ ಜಗತ್ತನ್ನು ನೋಡುತ್ತೆ ಎಲ್ಲವನ್ನೂ ನೋಡುತ್ತೆ ಕುತ್ತಿಗೆ ಕೆಳಗೆ ಏನಿದೆ ಎಲ್ಲವನ್ನೂ ನೋಡುತ್ತೆ ಆದರೆ ಪಾಪ ಕಣ್ಣಿಗೆ ಈ ಮುಖವನ್ನು ನೋಡ್ಲಿಕ್ಕಾಗುವುದಿಲ್ಲ ಮತ್ತೆಲ್ಲ ನೋಡ್ಲಿಕ್ಕಾಗುತ್ತೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ ಈ ಕಣ್ಣಿಗೆ ಆದರೆ ನಮ್ಮ ಮುಖ ಹೇಗಿದೆ ಅಂತ ನೋಡ್ಲಿಕ್ಕಾಗುವುದಿಲ್ಲ ಇದು ಯಾಕೆ ಕೊಟ್ಟಿದ್ದಾನೆ ಅಂತಂದರೆ ಅದು ಕ್ರಮನೇ ಹಾಗೆ ಈ ಕಣ್ಣು ಎಲ್ಲ ನೋಡುತ್ತೆ ಆದರೆ ಬಿಂಬವನ್ನು ನೋಡುವ ಶಕ್ತಿ ಅದಕ್ಕಿಲ್ಲ ನಮಗೆ ದೃಷ್ಟಿ ಏನಾಗಬೇಕು ಈ ಹೊರಗಿನ ದೃಷ್ಟಿ ಇದು ಇದು ಹೊರಗಿನದನ್ನು ನೋಡಲಿಕ್ಕೆ ಮಾತ್ರ ಹೊರತು ಒಳಗಿನ ಬಿಂಬವನ್ನು ನೋಡ್ಲಿಕ್ಕಾಗುವುದಿಲ್ಲ ಅದನ್ನು ನೋಡಲಿಕ್ಕೆ ವಿನಿಯೋಗ ಮಾಡಿ ಅದನ್ನು ಕಠೋಪನಿಷತ್ತು ಸೊಗಸಾಗಿ ಹೇಳಿದೆ ಅದು ಹೊರಗಿನದ್ದನ್ನು ಕಾಣ್ತದೆ ಕಣ್ಣು ಒಳಗಿನದ್ದನ್ನು ಕಾಣಿಸುವುದಿಲ್ಲ ಅಂದರೆ ಅದು ಬ್ರಹ್ಮದೇವರು ಮಾಡಿದ ಸೃಷ್ಟಿಯ ಕ್ರಮನೇ ಹಾಗೆ ಅಂತೆ ಪರಾಂಕಿ ಕಾಲಿ ವ್ಯತರಣಸ್ವ ಎಂಬು ಆ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗಲೇ ಆ ಕಣ್ಣನ್ನು ಹೊರಮುಖವಾಗಿ ಇಟ್ಟು ಬಿಟ್ಟಿದ್ದಾನೆ ಅಂತೆ ಈ ಕುದುರೆಗಳಿರ್ತವೆ ಆ ಕುದುರೆಗಳನ್ನು ಸಾರಥ್ಯ ಮಾಡಿ ಹೋಗುವಾಗ ಅದಕ್ಕೆ ಕಣ್ಣಿಗೆ ಆಚೆ ಈತೆಯಲ್ಲರೂ ಪಟ್ಟಿ ಕಟ್ತಾರಂತೆ ಯಾಕೆಂದ್ರೆ ಅದು ಆಚೆತೆ ನೋಡಿದ್ರೆ ಚಂಗನೆ ಹಾರಿಬಿಡುತ್ತೆ ಅದು ಅದು ದಾರಿಯಲ್ಲೇ ಸಾಗಬೇಕು ಅದಕ್ಕೆ ಆಚೆ ಈಚೆ ಕಣ್ಪಟ್ಟಿ ಕಟ್ಟಿಬಿಡ್ತಾರೆ ಅದು ಅದೇ ಹೋಗ್ತಾ ಇರ್ತದೆ ಹಾಗೆ ನಮ್ಮ ಬ್ರಹ್ಮದೇವರು ಮಾಡಿದ ಕೆಲಸ ಏನು ಅಂತಂದರೆ ಈ ಕಣ್ಣಿಗೆ ಫೋಕಸ್ ಹೊರಗೆ ಕೊಟ್ಟು ಬಿಟ್ಟಿದ್ದಾರೆ ಹಾಗಾಗಿ ಹೊರಗೆ ಮಾತ್ರ ನೋಡುತ್ತೆ ಈ ಮುಖವನ್ನು ನೋಡುವುದಿಲ್ಲ ಬಿಂಬವನ್ನು ನೋಡುವುದಿಲ್ಲ ನಾವೇನು ಮಾಡಬೇಕಾದ್ದು ಆ ವೃತ್ತ ಚಕ್ಷು ಆ ಹೊರಮುಖವಾದ ಕಣ್ಣನ್ನು ಒಡಮುಖವಾಗಿ ನಾವು ಮಾಡಿಕೊಳ್ಳಬೇಕು ಹೇಗೆ ಕನ್ನಡಿಯಲ್ಲಿ ನೋಡ್ತೇವೆ ನಾವು ಪ್ರತಿಮುಖವನ್ನು ನೋಡೋದು ನಾನು ಹೇಗಿದ್ದೇನೆ ನೋಡಲಿಕ್ಕಾಗುತ್ತೆ ದೇವರು ಮಾಡಿದ ಮತ್ತೊಂದು ಅನುಗ್ರಹ ಕನ್ನಡಿಯನ್ನು ಸೃಷ್ಟಿ ಮಾಡದೇ ಹೋಗಿದ್ದರೆ ನಾವು ಹೇಗಿದ್ದೇವೆ ಅಂತ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ ಇದು ಭಗವಂತನ ಮತ್ತೊಂದು ಸೃಷ್ಟಿ ನಾವೇನು ನೋಡಲಿಕ್ಕಾಗುತ್ತೆ ನಾನು ಹೇಗಿದ್ದೇನೆ ನಾನು ಎಷ್ಟು ಉದ್ದ ಎಷ್ಟಾಗದ ನನ್ನ ಮೂಗು ಹೇಗಿದೆ ಎಲ್ಲ ನೋಡಲಿಕ್ಕಾಗುತ್ತೆ ನಾವು ಅದಕ್ಕೆ ಭಗವಂತ ದರ್ಪಣವನ್ನು ಸೃಷ್ಟಿ ಮಾಡಿಕೊಟ್ಟೆ ನಾವೇನು ಮಾಡಿದೆವು ಕನ್ನಡಿಯ ಮುಂದೆ ನಿಂತರೆ ಒಂದು ಕೋತಿಗಿಂತ ಕರೆ ಅಯ್ಯೋ ಬರೀ ಗೆಲೇಜ್ ಅದೇ ಒಂದು ಟಿ ವಿ ನೋಡಬೇಕು ಯಾರಾದರೂ ಇದು ಒಂದು ಕ್ಯಾಮರಾ ಇಟ್ಟು ವೀಡಿಯೋ ಫೋಟೋ ತೆಗೆದಿಟ್ಟರೆ ನಮಗೆ ತೋರಿಸಿದ್ರೆ ನಮಗೆ ಅಸಶ್ಯ ಇಷ್ಟು ಕೊಳಕ ನಾನು ಯಾಕಂದರೆ ಅಷ್ಟು ಅಯ್ಯೋ ಮೂಗು ಕಣ್ಣು ಕಿವಿ ಮೂಗು ನಾಲಗೆ ತಿರುಗಿಸಿ ಒಂದು ದೈತ್ಯನಾಗಿ ಬಿಡ್ತಾನೆ ಅಂತ ಕನ್ನಡಿ ಇರುವುದು ನಮ್ಮ ಮುಖ ನೋಡ್ಲಿಕ್ಕೆ ಮತ್ತೆ ಯಾಕೆ ಅದು ಹೇಳಿದ್ರು ರೂಪಂ ರೂಪಂ ಪ್ರತಿರೂಪೋ ಆ ರೂಪ ಎಷ್ಟೆಷ್ಟು ರೂಪಗಳಿವೆ ಎಷ್ಟೆಷ್ಟು ಜೀವ ಇದ್ದಾನೆ ಅಷ್ಟಕ್ಕೂ ಒಬ್ಬ ಬಿಂಬನಾದ ಭಗವಂತ ಇದ್ದಾನೆ ಅಂತ ಅದನ್ನು ಅನುಸಂಧಾನ ಮಾಡುವುದು ಕನ್ನಡಿಯಲ್ಲಿಗೆ ನೋಡಿರ್ತೇವೆ ನಾವು ಅಲ್ಲಿ ಪ್ರತಿಬಿಂಬ ಇದೆ ಇದು ಬಿಂಬ ಆ ಪ್ರತಿಬಿಂಬದಲ್ಲಿ ಕ್ರಿಯೆ ಆಗಬೇಕೋ ಬಿಂಬದಲ್ಲಿ ಕ್ರಿಯೆ ಆಗಬೇಕು ನಮ್ಮ ಆಚಾರ್ಯರು ಕೊಟ್ಟ ದೃಷ್ಟಾಂತ ಇದೆ ನೈ ಪ್ರತಿಬಿಂಬೆ ಕ್ರಿಯಾ ಅಸ್ತಿ ಪ್ರತಿಬಿಂಬದಲ್ಲಿ ಸ್ವತಂತ್ರವಾದ ಕ್ರಿಯೆ ಇಲ್ಲ ಪ್ರತಿಬಿಂಬದಲ್ಲಿ ಕ್ರಿಯೆ ನಡೀಬೇಕೋ ಬಿಂಬದಲ್ಲಿ ಕ್ರಿಯೆ ನಡೀಬೇಕು ನರತೆ ತತ್ಕ್ರಿಯತೆ ಕಿಂಚನಾರೇ ಕನ್ನಡಿಯೊಳಗಿರತಕ್ಕಂತಹ ಪ್ರತಿಮುಖದಲ್ಲಿ ಯಾವುದೇ ಕ್ರಿಯೆ ಇಲ್ಲ ಮುಖ ಅಲ್ಲಾಡದೆ ಮುಕದ ಸ್ಪಂದನೆಯೇ ಕನ್ನಡಿಯೊಳಗಿನ ಪ್ರತಿಮುಖದ ಸ್ಪಂದನೆಯೇ ಅದು ಕಾರಣವಾಗಿರತಕ್ಕಂಥದ್ದು ಹಾಗೆ ಈ ಜೀವನದಲ್ಲಿ ಏನಾದರೂ ಒಂದು ಕ್ರಿಯೆ ನಡೆಯಬೇಕಾಗಿದ್ದರೆ ಬಿಂಬನಾದ ಭಗವಂತನ ಪೂರ್ಣ ಪ್ರೇರಣೆ ಪ್ರಚೋದನೆ ಕ್ರಿಯೆ ಅದೇ ಕಾರಣ ಭಗವಂತ ಕೈಯಲ್ಲಿ ಹಿಡಿದು ಬರೆಸದೆ ಹೋದರೆ ಈ ಕೈಗೆ ಬರೆಯಲಿಕ್ಕಾಗುವುದಿಲ್ಲ ಕಾಲಲ್ಲಿ ನಿಂತು ನಡೆಸದೆ ಹೋದರೆ ನಮಗೆ ನಡೆಯಲಿಕ್ಕಾಗುವುದಿಲ್ಲ ಅವನಾಲಯಲ್ಲಿ ನಿಂತು ಹೇಳದೇ ಹೋದರೆ ನಮಗೆ ಮಾತಾಡಲಿಕ್ಕಾಗುವುದಿಲ್ಲ ಇಷ್ಟು ಪ್ರತಿಬಿಂಬೆ ನೈಕ್ರಿಯಾ ಆಸ್ತಿ ಅಂತ ನಮ್ಮ ಆಚಾರ್ಯರು ಇಷ್ಟು ಹೇಳಿದ್ದಾರೆ ಇದನ್ನ ನಾವು ಚಿಂತನೆ ಮಾಡಬೇಕು ಅದಕ್ಕೋಸ್ಕರ ಕನ್ನಡಿಯನ್ನು ಸೃಷ್ಟಿ ಮಾಡಿದ್ದು ಅದಕ್ಕೋಸ್ಕರ ಅದರ ಒಳಗೆ ನಮ್ಮ ಪ್ರತಿಮುಖವನ್ನು ಕಾಣಿಸುವ ಪ್ರಕ್ರಿಯೆ ಅದಕ್ಕೆ ಬೆಳಿಗ್ಗೆ ತಕ್ಷಣ ನಿತ್ಯ ನಾವು ಕನ್ನಡಿಯನ್ನು ನೋಡಬೇಕು ಕನ್ನಡಿಯೊಳಗಿದ್ದ ಪ್ರತಿಮುಖಕ್ಕೆ ಹೇಗೆ ಮುಖ ಪೂರ್ಣ ಆಧಾರನು ಹಾಗೆ ಬಿಂಬ ಪ್ರತಿಬಿಂಬವಾದ ಜೀವರಾಶಿಗಳಿಗೆ ಆಧಾರ ಇಷ್ಟಾದಾಗ ಸ್ವಲ್ಪ ನಮಗೆ ಖುಷಿಯಾಯ್ತು ಓ ಒಬ್ಬು ಪ್ರತಿಬಿಂಬ ಭಗವಂತ ಬಿಂಬ ಬಿಂಬದಲ್ಲಿ ಏನಿದೆ ಅದೆಲ್ಲ ಪ್ರತಿಬಿಂಬದಲ್ಲಿದೆ ಭಗವಂತನಲ್ಲಿ ಜ್ಞಾನಾನಂದಾದಿ ಗುಣಗಳಿವೆ ಈ ಜೀವನಲ್ಲಿಯೂ ಜ್ಞಾನಾನಂದಾದಿ ಗುಣಗಳುಂಟು ಜೀವನು ಭಗವಂತನು ನಿತ್ಯ ಮುಕ್ತ ನಾವು ನಿತ್ಯ ಮುಕ್ತ ಅಂದರೆ ಆರಾಮಾಯಿತಲ್ಲ ಇನ್ನೇ ನಾವು ಮಾಡಲಿಕ್ಕಿದೆ ಎಲ್ಲ ಭಗವಂತನಲ್ಲಿದ್ದ ಧರ್ಮಗಳೆಲ್ಲ ನಮ್ಮಲ್ಲಿ ಬಂತಲ್ವಾ ಅಂದರೆ ಬರಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕನ್ನಡಿಯ ದೃಷ್ಟಾಂತ ಕೊಟ್ಟದ್ದು ಪ್ರತಿಬಿಂಬದ ದೃಷ್ಟಾಂತ ಇದಕ್ಕಿಂತ ಸೊಗಸಾದ ದೃಷ್ಟಾಂತ ಇನ್ನೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ನೋಡಿ ಪ್ರತಿಬಿಂಬ ಕನ್ನಡಿ ನೋಡಿ ಕನ್ನಡಿಯಲ್ಲಿ ಎಲ್ಲ ಪ್ರತಿಫಲನ ಆಗುತ್ತೆ ಒಂದು ಕಮಲ ಈಗ ಹೇಳಲಿಕ್ಕಾಗೋದಿಲ್ಲ ಒಂದು ಗುಲಾಬಿ ಅಂತ ಇಟ್ಕೊಳ್ಳಿ ಕನ್ನಡಿಯ ಮುಂದೆ ಇಡಿ ಆ ಗುಲಾಬಿಯ ರಿಫ್ಲೆಕ್ಷನ್ ಪ್ರತಿಬಿಂಬ ಕನ್ನಡಿಗಳಿಗೆ ಬಿತ್ತು ಎಷ್ಟು ಚೆನ್ನಾಗಿ ಬಿತ್ತು ಅಂದರೆ ನಮಗೆ ಅದನ್ನು ಫೋಟೋ ತೆಗೆದರೆ ಅದು ಅಷ್ಟು ಚೆನ್ನಾಗಿ ಬರುವುದಿಲ್ಲ ಚಿತ್ರ ಬರೆದರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅಷ್ಟು ಒಳ್ಳೆಯ ಫೋಟೋಗ್ರಾಫಿ ಆ ಕನ್ನಡಿ ಮಾಡಿತು ಸರಿ ಆ ಕನ್ನಡಿಯನ್ನು ಮೂಸಿ ಪರಿಮಳ ಉಂಟು ಕನ್ನಡಿಯ ದುರ್ಗಂಧ ಬರುತ್ತೆ ಅಷ್ಟೇ ಬರುತ್ತು ಗುಲಾಬಿಯ ಕಂಪು ಅದರಲ್ಲಿ ಇಲ್ಲ ಗುಲಾಬಿಯನ್ನು ಮೂಸಿ ಎಷ್ಟು ಪರಿಮಳ ಕನ್ನಡಿಯ ಒಳಗಿರ್ತಕ್ಕ ಗುಲಾಬಿಗೆ ಪರಿಮಳ ಇಲ್ಲ ರೂಪ ಮಾತ್ರ ಇರುದು ಕನ್ನಡಿಯ ಒಳಗಿರ್ತಕ್ಕಂಥ ಆ ಆ ಕಮಲಕ್ಕೆ ಅಥವಾ ಗುಲಾಬಿಗೆ ಎಷ್ಟು ಕಂಪು ಹಾಗಾದರೆ ಬಿಂಬಕ್ಕೆ ಇದ್ದದ್ದು ಎಲ್ಲ ಪ್ರತಿಬಿಂಬಕ್ಕಿಲ್ಲ ಪ್ರತಿಬಿಂಬಕ್ಕೇನಿದೆ ಅದೆಲ್ಲ ಬಿಂಬದಲ್ಲಿರಬೇಕು ಹೊರತು ಬಿಂಬದಲ್ಲಿದ್ದದ್ದು ಎಲ್ಲ ಪ್ರತಿಬಿಂಬದಲ್ಲಿಲ್ಲ ಕನ್ನಡಿಯ ಒಳಗಿರತಕ್ಕಂತಹ ಗುಲಾಬಿಯಲ್ಲಿ ಹೇಗೆ ಪರಿಮಳ ಇಲ್ಲ ಬಿಂಬದ ಪ್ರತಿಬಿಂಬವಾಗಿದ್ರೂ ಕೂಡ ಹಾಗೆ ಭಗವಂತನ ಆ ಸುಖ ಆ ಭಗವಂತನ ಜ್ಞಾನ ಈ ಜೀವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಸ್ವಾತಂತ್ರ್ಯ ಈ ಪ್ರತಿಬಿಂಬಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬಿಂಬದ ದೃಷ್ಟ ಅಂತ ಕೊಟ್ಟರು ಅಲ್ಲ ಭಗವಂತನಲ್ಲಿ ಇರತಕ್ಕ ಧರ್ಮಗಳೇ ನಮ್ಮಲ್ಲಿ ಬರಬೇಕಲ್ಲ ವಿರುದ್ಧ ಧರ್ಮಗಳೇ ಹೇಗೆ ಬಂತು ಭಗವಂತ ಸ್ವತಂತ್ರ ನಾವ ಸ್ವತಂತ್ರರು ಭಗವಂತ ಸರ್ವಜ್ಞ ನಾವ ಅಲ್ಪಜ್ಞರು ಇಂತಹ ವಿರುದ್ಧ ಧರ್ಮಗಳು ಹೇಗೆ ಬಂತು ಅದ ನೀವು ನೋಡಿ ಕನ್ನಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕನ್ನಡಿಯ ಮುಂದೆ ನಿಂತುಕೊಳ್ಳಿ ಆವಾಗ ಬಲಕೈ ಎಡಕೈ ಆಗತ್ತೆ ಎಡಕೈ ಬಲಕೈ ಆಗತ್ತೆ ವಿರುದ್ಧ ಧರ್ಮಗಳು ಕನ್ನಡಿ ನಾವು ಪೂರ್ವಕ್ಕೆ ನಿಂತಿರ್ತೇವೆ ಕನ್ನಡಿಯ ಪ್ರತಿಮುಖ ಪಶ್ಚಿಮಕ್ಕೆ ತಿರುಗಿರುತ್ತೆ ಇದು ವಿರುದ್ಧ ಧರ್ಮ ಅದು ಸಹಜ ಪ್ರತಿಬಿಂಬದಲ್ಲಿ ಬಿಂಬದ ಧರ್ಮಗಳು ಹೇಗಿರುತ್ತೆ ಬಿಂಬದ ವಿರುದ್ಧ ಧರ್ಮಗಳು ಪ್ರತಿಬಿಂಬದಲ್ಲಿರ್ತವೆ ಆದ್ದರಿಂದ ನಾವು ಪ್ರತಿಬಿಂಬ ಭಗವಂತ ಬಿಂಬ ಭಗವಂತನ ಕೆಲವು ಗುಣಧರ್ಮಗಳು ಪ್ರತಿಬಿಂಬದಲ್ಲಿದೆ ಕೆಲವು ವಿರುದ್ಧ ಧರ್ಮಗಳು ಪ್ರತಿಬಿಂಬದಲ್ಲಿದೆ ಸವ್ಯಾಪ ಅಂತ ಒಂದು ದಾಸರು ಹೇಳ್ತಾರೆ ಇದನ್ನು ದೃಷ್ಟಾಂತ ಕೊಟ್ಟು ವಿವರಿಸಿದ್ದಾರೆ ಆದ್ದರಿಂದ ನಮಗೂ ಇರತಕ್ಕಂತಹ ನಂಟನ್ನು ಚಿಂತನೆ ಮಾಡಲಿಕ್ಕೆ ಎಷ್ಟು ಒಳ್ಳೆಯ ದೃಷ್ಟಾಂತ ಇದು ನಾವು ಮಾತಾಡ್ತಾ ಇರ್ತೇವೆ ಕನ್ನಡಿ ಒಳಗಿರ್ತಕ್ಕ ಪ್ರತಿಬಿಂಬ ಮಾತಾಡುತ್ತೆ ವ್ಯತ್ಯಾಸ ಇಷ್ಟೇ ಇದಕ್ಕೆ ಧ್ವನಿ ಇದೆ ಅದಕ್ಕೆ ಧ್ವನಿ ಇಲ್ಲ ಆದರೆ ತುಟಿ ಅಲ್ಲಾಡುತ್ತೆ ಎಷ್ಟು ಚೆನ್ನಾಗಿ ಅಲ್ಲಾಡಿಸ್ತದೆ ಅಂತಂದ್ರೆ ನಮ್ಗಿಂತ ನಮ್ಮ ಅಷ್ಟೇ ಚೆನ್ನಾಗಿ ಅಷ್ಟೇ ಅದು ಅಲ್ಲಾಡಿಸ್ತದೆ ಆದರೆ ಮಾತು ಇಲ್ಲ ಈ ಪ್ರತಿಬಿಂಬ ತುಟಿ ಅಲ್ಲಾಡಿಸೋದಷ್ಟೇ ಕೆಲಸ ಮಾತಾಡೋದು ಯಾವುದು ಒಳಗಿನ ಬಿಂಬನೇ ಮಾತಾಡೋದು ತುಟಿ ಅಲ್ಲಾಡಿಸ್ಲಿಕ್ಕೆ ಮಾತ್ರ ಅದು ಅದಕ್ಕೆ ಧ್ವನಿ ಕೊಡಬೇಕು ಬೇರೆ ಒಳಗೆ ಭಗವಂತ ಕೂತು ಧ್ವನಿ ಕೊಟ್ಟರೆ ಉಂಟು ಕೆಲಸ ಆಗುತ್ತೆ ನಾವು ಧ್ವನಿ ತುಟಿ ಅಲ್ಲಾಡಿಸ್ತೇವೆ ಮಾತು ಬರುವುದಿಲ್ಲ ಮತ್ತೆ ಹೀಗೆ ಹೇಗೆ ತಿಕ್ಕೊಳ್ತಾ ಇರ್ತೇವೆ ಗಂಟ ಬರುವುದಿಲ್ಲ ಧ್ವನಿ ಬರುವುದಿಲ್ಲ ದೇವರು ಕೊಟ್ಟರೆ ಧ್ವನಿ ಕೊಟ್ಟರೆ ಇನ್ನೊಬ್ಬರಿಗೆ ಕೇಳಿರ್ತದೆ ತುಟಿ ಅಲ್ಲಾಡಿಸ್ಬೇಕು ಅಷ್ಟೇ ಮತ್ತೇನು ಮಾಡಲಿಕ್ಕಾಗುವುದಿಲ್ಲ ಕನ್ನಡಿಯೊಳಗಿದ್ದ ಪ್ರತಿಬಿಂಬತ ಹಾಗೆ ಈ ಬಿಂಬ ಪ್ರತಿಬಿಂಬದ ನಿತ್ಯ ಚಿಂತನೆ ಮಾಡಬೇಕು ಆದ್ದರಿಂದ ಕನ್ನಡಿ ಬಳಿಗೆ ಎದ್ದ ತಕ್ಷಣ ನೋಡಬೇಕು ನಮ್ದು ಎಷ್ಟು ವಿಕಾರ ಇದೆ ವಿಕಾರ ಇದೆ ಅಂತಂದರೆ ಭಗವಂತನ ಸರ್ವ ಮುಂದೆ ನಮ್ದು ವಿಕೃತಗಳೇ ಇದನ್ನು ಚಿಂತನೆ ನಾವು ಮಾಡಿದರೆ ಆ ಬಿಂಬದ ಕಲ್ಪನೆ ಅದು ದೃಢವಾಗ್ತಾ ಬರ್ತದೆ ಅಂತ ಕನ್ನಡಿಯ ಮುಂದೆ ನಿಂತು ನಾನೆಷ್ಟು ಸುಭಗ ನಾನೆಷ್ಟು ಸುಂದರ ಅಂತ ಚಿಂತನೆ ಮಾಡುವುದಲ್ಲ ನನ್ನ ಬಿಂಬ ಎಷ್ಟು ಸುಂದರ ಅಂತ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ನಿತ್ಯ ಕನ್ನಡಿ ನೋಡ್ತಾ ಇರ್ತೇನೆ ನೋಡ್ತಾ ಇದ್ದಾಗೆ ಒಂದು ದಿವಸ ನೋಡ್ತೇವೆ ಅಯ್ಯೋ ಕಪ್ಪು ಹೋಗಿ ಬಿಳಿ ಆಯ್ತು ರೀ ಹೌದಪ್ಪ ಹೋಗಿ ಬಿಳಿ ಆಗಬೇಕು ಅದಕ್ಕೆ ನಾನು ಕೊಟ್ಟದ್ದು ಶರೀರ ಅಂತ ದೇವರು ಹೇಳ್ತಾನೆ ಇಲ್ಲಿವರೆಗೆ ನೀನು ಕಪ್ಪಾದದ್ದು ಸಾಕಿನ ಸ್ವಲ್ಪ ಬಿಳಿ ಆಗುವುದು ಬಿಳಿ ಅಂದರೆ ಜ್ಞಾನದ ಸಂಸ್ಕೇತ ಕಪ್ಪು ಅಂದ್ರೆ ಅಜ್ಞಾನದ ಸಂಕೇತ ಅಂದರೆ ಕೂದಲು ಬಿಳಿಯಾಯಿತು ಅಂದರೆ ಇನ್ನಾದ್ರೂ ಒಳಗಿನ ಜ್ಞಾನ ಬಿಳಿಯಾಗಲಿ ಒಳಗೆ ಜ್ಞಾನ ಬರಲಿ ಇದನ್ನು ಕನ್ನಡಿ ನೋಡುವಾಗ ಅನುಸಂಧಾನ ಮಾಡಬೇಕಾದ್ರು ನಮ್ಮ ಜನ ಏನು ಮಾಡಿದ್ರು ಅಯ್ಯೋ ಬಿಳಿಯಾಯ್ತು ರೀ ಕಪ್ಪು ಮಾಡಬೇಕು ಬಣ್ಣ ಕೊಟ್ಟರು ಅದಕ್ಕೆ ಅಯ್ಯೋ ಬಣ್ಣ ಕೊಟ್ಟು ಕಪ್ಪು ಮಾಡಬೇಡ್ರಿ ಬಿಳಿ ಎಂಬುದು ಸಹಜವಾಗಿರ್ತಕ್ಕಂಥದ್ದು ಇನ್ನಾದ್ರೂ ಒಳಗಿನಿಂದ ಬಿಳಿಯಾಗಬೇಕು ಅನ್ನುವಂತಹ ಅನುಸಂಧಾನ ಅದಕ್ಕೆ ನಮ್ಮ ಹಿರಿಯರು ಕೊಟ್ಟರು ನಿತ್ಯ ಕನ್ನಡಿ ನೋಡ್ತಾ ನೋಡ್ತಾ ನೋಡ್ತಾ ಒಳಗಿದ್ದ ಬಿಂಬನ ದಾರ್್ಯ ನಮಗೆ ಬರಬೇಕಂತೆ ಭಗವಂತ ಕೊಟ್ಟ ಈ ವಸ್ತುಗಳು ಒಳಗಿನ ದಾರಡ್ಯಕ್ಕೋಸ್ಕರ ಇರತಕ್ಕ ದಾಸರು ಸಗಸಾಗಿ ಹೇಳ್ತಾರೆ ತೋರ್ಪನು ಬಿಂಬ ನೆನಿಪ ಬಿಂಬ ನೆನಿಸಿ ಉದಿತ ಭಾಸ್ಕರನಂತೆ ತೋರ್ಪನು ಬಿಂಬನೆಂದೆನಿಸಿ ಬಿಂಬ ಎಂದೆನಿಸಿ ಈ ಶಬ್ದವನ್ನು ಇನ್ನೊಂದು ರೀತಿಯಲ್ಲಿ ಹೇಳಲಿಕ್ಕಾಗುದಿಲ್ಲ ಇದೇ ಸರಿಯಾಗಿರತಕ್ಕಂತಹ ಶಬ್ದ ಬಿಂಬ ಪ್ರತಿಬಿಂಬ ಪದುಮ ಚಕ್ರ ಸುಶಂಕ ಸುಗಧ ಭಗವಂತ ಆಯುಧಧಾರಿಯಾಗಿ ಒಳಗೆ ಕೂತಿದ್ದಾನೆ ಅಂತೆ ಕೆಲವರಿಗೆ ಪ್ರಶ್ನೆ ಕೃಷ್ಣ ಬಂದ ಶಂಕಾ ಚಕ್ರ ಗದಾ ಪದ್ಮ ಹಿಡ್ಕೊಂಡು ಬಂದ ಎಲ್ಲಿಂದ ಹಿಡ್ಕೊಂಡು ಬಂದ ಯಾರು ಸಪ್ಲೈ ಮಾಡಿದ್ದು ಪಾಕಿಸ್ತಾನಕ್ಕೆ ಅಂತ ಫೋನ್ ಮಾಡಲಿಕ್ಕೆಲ್ಲ ಹೋಗಬೇಡಿಸಿ ಭಗವಂತನ ಕೈಯಲ್ಲಿ ಶಂಕಾ ಚಕ್ರ ಗದಾ ಪದ್ಮ ಯಾವತ್ತೂ ಇದೆ ಅವನತ್ರ ಎಲ್ಲಿಂದ ಬಂತದು ಗರ್ಭದಿಂದ ಹೊರಗೆ ಬಂದ ಮೇಲೆ ಬಂದದ್ದಲ್ಲ ಶಂಕಚಕ್ರ ಗದಾ ಪದ್ಮ ಅದೇ ನಾಟಕ ಕಂಪೆನಿ ಅಲ್ಲ ಅದು ಭಗವಂತನಲ್ಲಿ ಸಹಜವಾಗಿರ್ತಕ್ಕಂಥ ಭಗವಂತನ ಲಕ್ಷಣ ಅದು ಶಂಖಚಕ್ರ ಗದಾಪದ್ಮ ಎಲ್ಲಿದೆ ಅಂತಂದ್ರೆ ನಮ್ಮ ಒಳಗಿತ್ತರ ಶಂಕಚಕ್ರ ಗದಾ ಪದ್ಮಧಾರಿಯಾಗಿ ಇರ್ತಾನೆ ಅಂತ ಅದರಿಂದ ಯಾವತ್ತು ಒಳಗಿದ್ದಾಗಲೂ ಇದೆ ಹೊರಗಿದ್ದಾಗಲೂ ಇದೆ ಅಂತ ನಮಗೆ ತಲೆಬಿಸು ದೇವರು ಯಾಕೆ ಸೇಫ್ ಅಂತಂದ್ರೆ ಶಂಖಚಕ್ರ ಗದಾಪದ್ಮ ಹಿಡ್ಕೊಂಡಿದ್ದಾನೆ ಆದ್ರಿಂದ ಅಂತ ನಮಗೆ ಅದಿಲ್ಲ ಆದ್ರಿಂದ ಅವಿಷ್ಟು ಭಯ ಅಂತ ನಿಮಗೂ ಕೊಡೋಣ ಶಂಖಚಕ್ರ ಗದಾಪದ್ಮ ಪೌಂಡರಕ ವಾಸುದೇವ ಅಂತಿದ್ದ ಅವನು ಹಾಗೆ ಮಾಡ್ತಿದ್ದ ಅಂತೆ ವಾಹ ಕೃಷ್ಣನಿಗೆ ಮಾತ್ರ ಏನು ಶಂಕಾಚಕ್ರ ನನಗೂ ಬೇಕು ಅಂತ ಹಿಡಿದುಕೊಂಡು ಅವನು ತಯಾರು ಮಾಡಿದ್ದ ಬಂಗಾರದ್ದು ಶಂಕಾ ಚಕ್ರ ಅವನಿಗೆ ಗರುಡ ಉಂಟು ನನಗೊಂದು ಗರುಡ ಬೇಕು ಬಂಗಾರದ ಗರುಡ ಆಯಿತು ಗರುಡೋತ್ಸವ ಆಯಿತು ಅವನಿಗೆ ಎಲ್ಲ ಮಾಡಿದ ಬಂಗಾರದ್ದೆಲ್ಲ ತಯಾರಾಯಿತು ಒಂದು ಮಾತ್ರ ಸಮಸ್ಯೆ ಆಯಿತು ಅವನ ಕೃಷ್ಣನ ವಕ್ಷಸ್ಥಳದಲ್ಲಿ ನೋಡಿ ದೈತ್ಯರನ್ನು ನೋಡಿರ್ತಾನೆ ನಾವು ನೋಡಿಲ್ಲ ನೋಡಿ ದೈತ್ಯರು ನೋಡಿ ಪೌಂಡರಕ ವಾಸುದೇವ ನೋಡಿದ ಕೃಷ್ಣನ ವಕ್ಷಸ್ಥಳದಲ್ಲಿ ಅದು ಶ್ರೀವತ್ಸ ಚಿಹ್ನೆ ಉಂಟಲ್ಲ ನನಗೆ ಅದಿಲ್ಲ ಅಲ್ಲಲ್ಲ ಅದೇನೇನು ಮಾಡುದು ಅದು ಬಂಗಾರದ ಮಾಡ್ಲಿಕ್ಕೆ ಆಗುವುದಿಲ್ಲ ಅದು ಬಂಗಾರದಲ್ಲ ಅದು ಅದಕ್ಕೇನು ಮಾಡುದು ಆಲೋಚನೆ ಮಾಡಿದ ಅದು ಕಪ್ಪು ಬಣ್ಣದ ಶ್ರೀವಸ್ತ ಅದಕ್ಕೆ ಏನ್ ಮಾಡಬೇಕು ಹೋದಾ ಅಡಿಗೆ ಮನೆಗೆ ಹೋದಾ ಈಗಿನ ಹಾಗಲ್ಲ ಆಗ ಎಲ್ಲ ಕಟ್ಟಿಗೆಯಲ್ಲಿ ಅಡಿಗೆ ಮಾಡ್ತಿದ್ದತ್ತು ಅದರಿಂದಲೇ ಕಟ್ಟಿಗೆ ಬೆಂಕಿ ಇತ್ತು ಸುಟ್ಕೊಂಡ ಶ್ರೀವಸ್ತಾರ್ತೆ ದಗ್ಡ ವಕ್ಷಸ್ಥಳಂಚ ಅಂದ ವಕ್ಷಸ್ಥಳವನ್ನೇ ಸುಟ್ಕೊಂಡ ಕಪ್ಪಾಯ್ತು ಕೇಳಿದ್ರು ಜನ ಎಂತೂ ಇದು ಶ್ರೀವಸ್ತ ಚಿಹ್ನೆ ಅಂತ ಹೇಳಿಕೊಂಡು ತಿರ್ಗಾಡಿದ ಬಂಗಾರದ ಶಂಕಾ ಚಕ್ರ ಗದಾ ಪದ್ಮ ಹಿಡ್ಕೊಂಡು ಬಂಗಾರದ ಗರುಡನ ಮೇಲೆ ಕೂತು ಅದನ್ನು ಇವನೇ ದೂಡ್ಬೇಕು ಮತ್ತೆ ಅದು ಹೊರಟ ಶ್ರೀವಸ್ತಾರ್ತೆ ದಗ್ಧವಕ್ಷ ಅಂತ ನಮ್ದು ಇಷ್ಟೇ ಹೊರತು ಡ್ಯೂಪ್ಲಿಕೇಟ್ ಹೊರತು ಒರಿಜಿನಲ್ ಆಗುವುದಿಲ್ಲ ಪೌಂಡ್ರಕ ವಾಸವನ ಹಾಗೆ ಅದು ಏನಿದ್ರೂ ಭಗವಂತನಿಗೆ ಇರುವಂತಹದ್ದು ಶಂಕಾ ಚಕ್ರ ಗದಾ ಪದ್ಮಗಳು ಅದನ್ನು ಧಾರಣೆ ಮಾಡಿಕೊಂಡು ಭಗವಂತ ಇರ್ತಾನೆ ಅಂತೆ ಶಂಕ ಚಕ್ರ ಗದಾ ಪದ್ಮಗಳು ಅದೊಂದು ಸಾಂಕೇತಿಕವಾಗಿರ್ತಕ್ಕಂಥದ್ದು ಅಂದರೆ ಭಗವಂತನಲ್ಲಿ ಇಲ್ಲ ಅಂತಲ್ಲ ಅದು ನಾವು ಚಿಂತನೆ ಉಪಾಸನೆ ಮಾಡಲಿಕ್ಕಿರ್ತಕ್ಕಂಥದ್ದು ಶಂಕಚಕ್ರಗಳು ಶಂಕ ಅದು ಭಾಗ್ಯದ ಸಂಕೇತ ಅದು ಶಂಕ ಮನೆಯಲ್ಲಿದ್ದರೆ ಭಾಗ್ಯ ಶಂಕನಾದ ಆಯಿತು ಬೆಳಿಗ್ಗೆ ವನಿತೆಯೂದುವ ಶಂಕ ಧ್ವನಿ ಕೇಳಿ ಬಂದ ನಮ್ಮ ನರಹರಿ ಅದು ಶಂಕದ ಧ್ವನಿ ಭಗವಂತನಿಗೆ ಭಾರೀ ಇಷ್ಟವಾಗಿರ್ತಕ್ಕಂಥದ್ದು ಅದು ಸಂಪತ್ಕರ ಯಾವ ಮನೆಯಲ್ಲಿ ಶಂಕದ ಧ್ವನಿ ಇರ್ತದೆ ಆ ಮನೆಯಲ್ಲಿ ದೈತ್ಯರೆಲ್ಲ ಗರ್ಭಾದೇವ ನಾರೀನ ವಿಶೀರ್ಯಂತೆ ಸಹಸ್ರದ ಅದು ಆ ದೈತ್ಯರು ಗರ್ಭಸ್ರಾವವಾಗಿ ನಾಶಾಗಿ ಆಗಿ ಹೋಗ್ತಾರೆ ಶಂಕ ದೊಡ್ಡ ಸಂಪತ್ತು ಸಾತ್ವಿಕ ಸಂಪತ್ತಿನ ಲಕ್ಷಣ ಆದ್ರಿಂದಲೇ ಪ್ರದಕ್ಷಿಣಾವರ್ತ ಬಲಮುರಿ ಶಂಕವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಯಾಕೆಂದ್ರೆ ಅದು ಭಾಗ್ಯದ ಸಂಪ ವಸ್ತು ಅದು ಹಾಗಾಗಿ ಶಂಕ ಭಗವಂತನ ಕೈಯಲ್ಲಿದ್ದದ್ದು ಭಾಗ್ಯದ ಚಿಹ್ನೆ ಅದನ್ನು ಉಪಾಸನೆ ಮಾಡಿದರೆ ಸಾತ್ವಿಕ ಸೌಭಾಗ್ಯ ನಮಗೆ ಒದಗುತ್ತದೆ ಚಕ್ರ ಇದೆ ಚಕ್ರದ ಕೆಲಸ ಏನು ಅಂತಂದ್ರೆ ಚಕ್ರಂ ಚಂಕ್ರಮಣಾದೇಶ ಅಂತ ಆಚಾರ್ಯರು ಹೇಳ್ತಾರೆ ಚಕ್ರ ಅಂದರೆ ಅದು ಕತ್ತರಿಸುವಂತಹದ್ದು ಚಕ್ರ ಕೃಂತತಿ ಕತ್ತರಿಸುವ ಕೆಲಸ ಮಾಡೋದು ಚಕ್ರ ಏನನ್ನು ಕತ್ತರಿಸ್ತದೆ ನಮಗೆ ಯಾರು ಶತ್ರುಗಳಿರ್ತಾರೆ ಅವರ ತಲೆ ಕತ್ತರಿಸುವಂತಹದ್ದು ಭಾರಿ ಖುಷಿ ಆಯಿತು ಹಾಗಾದ್ರೆ ಚಕ್ರೋಪಾಸನೇ ಮಾಡೋಣ ಪಕ್ಕದ ಮನೆಯವರು ಕಿರಿಕಿರಿ ಮಾಡ್ತಾ ಇರ್ತಾರೆ ಅವರ ತಲೆ ನಿತ್ಯ ಕತ್ತರಿಸಬೇಕು ಅಂತ ಆ ಮನೆ ಯಾವ ಹೇಳೋದು ನನಗೆ ಭಾರಿ ಉಪದ್ರವ ಕೊಡ್ತಾನೆ ಕಿರಿಕಿರಿ ಮಾಡ್ತಾನೆ ಅವನು ಚಕ್ರೋಪಾಸನೆ ಮಾಡುದು. ಇವನ ತಲೆ ಯಾವಾಗ ಕಳೆಯೋದು ಅವನ ತಲೆ ಇವಾಗ ಕಳೆಯಿತು ಆಯಿತು ದೇವರಿಗೆ ಆರಾಮ ಅಂತ ಅದಲ್ಲ ಶತ್ರು ಹೊರಗಿರುವುದಲ್ಲ ಶತ್ರು ಒಳಗಿರುವುದು ನೀವು ನೋಡಿ ಬೇಕಿದ್ರೆ ಪಕ್ಕದ ಮನೆಯವ ಶತ್ರು ಯಾವಾಗ ಆಗ್ತಾನೆ ಅಂದರೆ ನಮ್ಮ ಮನಸ್ಸು ಕೆಟ್ಟ ಕೆಟ್ಟಾಗ ಶತ್ರು ಆಗ್ತಾನೆ ಮನಸ್ಸು ಒಳ್ಳೆದಾದಾಗ ಅವನು ಭಾರೀ ಮಿತ್ರನಾಗಿ ಬಿಡ್ತಾನೆ ಹಾಗೆ ಶತ್ರುತ್ವ ಮಿತ್ರತ್ವ ಹೊರಗಿರುವುದಲ್ಲ ಅದು ಒಳಗೆ ಇರುವಂಥದ್ದು ಆದ್ರಿಂದ ಒಳಗಿನ ಶತ್ರುವನ್ನು ಕತ್ತರಿಸುವಂತಹದ್ದು ಚಕ್ರ ಅರ್ಥಾತ್ ನಮ್ಮ ಅನಿಷ್ಟವನ್ನು ನಿವಾರಣೆ ಮಾಡಲಿಕ್ಕಿರತಕ್ಕಂಥದ್ದು ಅದು ಚಕ್ರ ಗದ ಗದ ಅಂದರೆ ಗದತೀತಿ ಗದಾ ನಮಗೆ ಹೇಳುವಂತಹದ್ದು ನಮಗೇನು ಬೇಕೋ ಅದನ್ನು ಹೇಳ್ತಾ ಇರ್ತದೆ ಅಂತೆ ನಾವು ನಿನಗೆ ಗದೆ ಹೊಡೆದು ಹೇಳುತ್ತೇನೆ ಹೊಡೆದು ಹೇಳ್ತೇನೆ ಅಂತಂದ್ರೆ ಹೇಳುವಂತಹದ್ದು ನಮಗೆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಇರ್ತದೆ ಭಗವಂತ ನಮಗೆ ಯಾಕೆಂದರೆ ಎಲ್ಲವನ್ನೂ ಯಾರು ಹೇಳಿ ನಮ್ಗೆ ಗೊತ್ತಾಗುವುದಲ್ಲ ಕೆಲವು ಫ್ಲಾಶ್ ಆಗುವುದು ಅಂತ ಎಂಥದ್ದು ಮಾಡ್ರ ನನಗೆ ಆ ಹೊತ್ತಿಗೆ ದೇವರು ಎಂಥ ಪ್ರಚೋದನೆ ಮಾಡಿದ ಗೊತ್ತಾಯ್ತು ನನಗೆ ಎಂತ ಹೇಳುತ್ತೇವೆ ಅದು ಫ್ಲ್ಯಾಶ್ ಅಂತ ನಾವು ಓದಿದರೆ ಪರೀಕ್ಷೆಯಲ್ಲಿ ಬರೀಲಿಕ್ಕಾಗುವುದಿಲ್ಲ ಕೆಲವು ಕಡೆ ಫ್ಲ್ಯಾಶ್ ಆಗಬೇಕಷ್ಟೆ ಹಾಗಾಗಿ ಅದು ಆ ಅದನ್ನು ಹೇಳುವ ಶಕ್ತಿ ಅದು ಗದಾ ಅದು ಗದಾ ಪ್ರಕಾರ ಒಂಥಲ ಹೊಡೆದರೆ ನಾವು ಒಂದು ಸಲ ಹಾಗೆ ಮಾಡುವುದುಂಟಲ್ಲ ಹೊಡೆಯಲಿಲ್ಲ ತಲೆಗೆ ಹೊಡೆಯುವುದು ಏನಾದರೂ ಆಗುತ್ತಾ ಈ ನಮ್ಮ ಹೊಡೆದ್ರೆ ಆಗುವುದಿಲ್ಲ ಆ ಗದಾದಿಂದ ಭಗವಂತ ಚೂರು ಹೊಡೆದರೆ ಸ್ವಲ್ಪ ಲೂಸ್ ಆಯಿತು ಅಂದರೆ ಕರೆಕ್ಟ್ ಆಗುತ್ತೆ ಅದು ಗದಾ ಗದಚಿ ಪದ್ಮ ಅದು ಅರಳಿಸುವಂತಹದ್ದು ನಮ್ಮ ವ್ಯಕ್ತಿತ್ವವನ್ನು ಅರಳಿಸಿ ನಮಗೆ ಬಿಂಬದ ದರ್ಶನವನ್ನು ಕೊಡುವಂತಹದ್ದು ಈ ಸಾಧನೆಯಲ್ಲಿ ಅಧ್ಯಾತ್ಮ ಸಾಧನೆಯಲ್ಲಿ ಭಾಗ್ಯವಾಗಿ ಎಲ್ಲಿವರೆಗೆ ನಮಗೆ ಭಾಗ್ಯ ಬರುವುದಿಲ್ಲ ದಾರಿದ್ರ್ಯ ಇರ್ತದೆ ಅಲ್ಲಿವರೆಗೆ ಬಿಂಬದ ಕಡೆಗೆ ದೃಷ್ಟಿ ಹರಿಯುವುದಿಲ್ಲ ಗದಾ ಪ್ರಹಾರ ಅರ್ಥಾದ ಅದಕ್ಕೆ ಪ್ರತಿಬಂಧಕ ಬಗ್ಗೆ ಗದಾ ಪ್ರಹಾರ ಆದಾಗ ಕೇಳುವ ಬಗ್ಗೆ ಬಿಬ್ಬದ ಬಗ್ಗೆ ಉಪದೇಶ ಮಾಡತಕ್ಕಂತಹ ಗುರುಗಳ ಸಂಪರ್ಕವಾಗಿ ಅದನ್ನು ಕೇಳುವ ಸೌಭಾಗ್ಯ ಅದರಿಂದಾಗಿ ಅದಕ್ಕೆ ವಿರೋಧಿಯಾಗಿರತಕ್ಕಂತಹ ಚಕ್ರಗಳು ಶತ್ರುಗಳು ಸಂಹಾರವಾಗಿ ನಮ್ಮ ವ್ಯಕ್ತಿತ್ವ ಆ ಭಗವಂತನ ಪದ್ಮ ಅದು ನಮ್ಮ ಮುಂದೆ ಅದಕ್ಕೆ ಶಂಕ ಚಕ್ರ ಗದಾ ಪದ್ಮ ಅದನ್ನು ಚಿಂತನೆ ಮಾಡಬೇಕಂತೆ ಭಗವಂತನಲ್ಲಿ ಇರತಕ್ಕಂತಹದ್ದು ಪದ್ಮ ಚಕ್ರ ಸುಶಂಕ ಸುಗಧ ದಾಸರು ವಿಶೇಷನ ಕೊಡ್ತಾರೆ ಸುಶಂಕ ಸುಗಧ ಅದು ಭಗವಂತನ ಕೈಯಲ್ಲಿ ಇರತಕ್ಕಂತಹ ಅದ್ಭುತವಾದಂತಹ ಆಯುಧಗಳು ಭಗವಂತ ಮೈ ತುಂಬ ಆಭರಣ ಹಾಕೊಂಡಿದ್ದಾನೆ ಅಂತೆ ಅಂಗದ ಕಟಕ ಮುಕುಟ ಅಂಗುಲಿಯಕ ಪದಕ ಕೌಸ್ತುಭ ಹಾರ ಗ್ರೈವೇಯಾದಿ ಭೂಷಿತನು ಅಂಗದ ಹಾಕೊಂಡಿದ್ದಾನೆ ಭಗವಂತ ಅಂಗದ ಅಂತಂದರೆ ತೋಳಬಳೆ ಕೇಯೂರಂ ಅಂಗದಂ ತುಲ್ಯೇ ಅಂತ ಹೇಳ್ತಾರೆ ಅಂಗದ ಅಂದರೆ ಭಗವಂತ ಹಾಕ್ಕೊಂಡಿದ್ದಾನೆ ಕಟಕ ಕೈಯಲ್ಲಿ ಬಳೆ ತೊಟ್ಟುಕೊಂಡಿದ್ದಾನೆಂತೆ ಮುಕುಟ ತಲೆಯಲ್ಲಿ ಕಿರೀಟ ಇದೆ ಅಂತ ಅಂಗುಲಿಯಕ ಬೆರಳಲ್ಲಿ ಉಂಗುರ ಹಾಕ್ಕೊಂಡಿದ್ದಾನೆಂತೆ ಪದಕ ಕುತ್ತಿಗೆಯಲ್ಲಿ ಹಾಕ್ಕೊಂಡಿದ್ದಾನೆಂತೆ ಕೌಸ್ತುವ ಮಣಿಯನ್ನು ಧಾರಣೆ ಮಾಡಿದ್ದಾನೆಂತೆ ಹಾರ ಹಾರ ಮಾಲ ಅಂತ ಎರಡು ಶಬ್ದ ಸಂಸ್ಕೃತದಲ್ಲಿತ್ತು ಈ ವ್ಯತ್ಯಾಸ ನಾವು ಗಮನಿಸಬೇಕು ನಾವು ಹೇಗೆ ಬೇಕಾದರೂ ಇದನ್ನು ಬಳಸ್ತೇವೆ ನಾವು ಹಾರ ಅರ್ಪಣೆ ಮಾಡ್ತಾರೆ ಅಂತ ಹೇಳಿ ಯಾವುದೋ ಮಾಲೆ ಹಾಕ್ತೇವೆ ಮಾಲೆ ಬೇರೆ ಹಾರ ಬೇರೆ ಮಾಲೆ ಅಂದರೆ ಪುಷ್ಪದ್ದು ಮಾಲೆ ಮುತ್ತಿನದ್ದು ಹಾರ ಹಾರ ಅಂದರೆ ಮುತ್ತಿನ ಸರಕ್ಕೆ ಹಾರ ಅಂತ ಹೇಳ್ತಾರೆ ಹೂವಿನ ಸರಕ್ಕೆ ಮಾಲಾ ಅಂತ ಹೇಳ್ತಾರೆ ಇದು ಹಾರ ಹಾರ ಅಂದ್ರೆ ಮುಕ್ತ ಸರ ಗ್ರೈವೇಯ ಗ್ರೈವೇಯ ಅಂತಂದ್ರೆ ಸರಿಯಾದ ಭಾಷಾಂತರ ಹೇಳೋದಾದ್ರೆ ನೆಕ್ಲೆಸ್ ಗ್ರೀವಾದಲ್ಲಿರುವಂತಹದ್ದು ಗ್ರೈವೇಯಕ ಗ್ರೈವೇಯಕ ಅಂದರೆ ಕುತ್ತಿಗೆಗೆ ಇರ್ತಕ್ಕಂತಹದ್ದು ಇದು ಕುತ್ತಿಗೆಗೆ ಶೋಭೆಯನ್ನು ಕೊಡತಕ್ಕಂತಹ ಗ್ರೈವೇಯ ಆದಿಭೂಷಿತನು ಇನ್ನೂ ಇದೆ ಭಾರಿ ಇದೆ ಅಂತ ದಾಸರು ಹೇಳುತ್ತಾರೆ ಈಗ ಭಗವಂತ ಆಭರಣಗಳನ್ನು ತೊಟ್ಟುಕೊಂಡಿದ್ದಾರೆ ನಮಗೆ ತಲೆ ಬಿಸಿ ಆಯಿತು ಅಲ್ಲ ದೇವರಿಗೂ ಇದಂಥ ಫ್ಯಾಷನ್ ಬೇಕಾ ಅಯ್ಯೋ ಇದೆಲ್ಲ ಆಭರಣಗಳು ಮೈತುಂಬ ದೇವರಿಗೆ ಬೇಕಾ ಅದನ್ನು ವ್ಯಾಸರಾಜರು ಒಂದು ಹೇಳ್ತಾರೆ ಸೊಗಸಾಗಿ ಹೇಳುತ್ತಾರೆ ಅದು ಚಂದ ಇದ್ದವರು ಏನು ಹಾಕ್ಕೊಂಡ್ರೂ ಚಂದ ಚಂದ ಇಲ್ಲದಿದ್ದರು ಏನು ಹಾಕ್ಕೊಂಡು ಅದು ಕೊಳಕಾಗಿ ಕಾಣಿಸ್ತದೆ ಆದ್ರಿಂದ ವಸ್ತುಗಳಿಗೆ ಸೌಂದರ್ಯ ಬರುವುದು ಯಾವಾಗ ಅಂತಂದರೆ ಸುಂದರನಲ್ಲಿ ಇದ್ದಾಗ ಭಗವಂತ ಸುಂದರಾದದ್ರಿಂದ ಈ ಆಭರಣಗಳಿಗೆಲ್ಲ ಸೌಂದರ್ಯ ಬಂತು ಹಾಗಾಗಿ ಆಭರಣಗಳೇ ಹೋಗಿ ಭಗವಂತನ ಮೈಯಲ್ಲಿ ಕೂತವಂತೆ ಅಯ್ಯೋ ಯಾರ್ಯಾರ ಮೈಯಲ್ಲಿ ಕೂತು ನಮಗೆ ಎಸಿಗಾಗಿ ಬಿಟ್ಟಿದೆ ಬೇಡ ಸ್ವಾಮಿ ನಿಮ್ಮ ಮೈಯಲ್ಲಿ ಕೂತ್ಕೊಳ್ತೇವೆ ಅಂತ ಆಭರಣಗಳೇ ಬಂದು ಕೂತವಂತೆ ಇದೆಂತಂದ್ರೆ ಆಭರಣಗಳಿಗೆ ಕೈಕಾಲು ಉಂಟಾ ಇದೆಂತಾಗದೆ ಆಭರಣಗಳ ಒಳಗೆ ಲಕ್ಷ್ಮೀದೇವಿಯರು ಪ್ರವೇಶ ಮಾಡಿ ಅದರ ಒಳಗೆ ಭಗವಂತನ ಮೈ ಮೇಲೆ ಕೂತರಂತೆ ಹಾಗಾಗಿ ಭಗವಂತನ ಮೇಯಲ್ಲಿ ಕೂಡಬೇಕು ಅವಕಾಶ ಬೇಕು ಅದಕ್ಕೆ ಅಂಗದವಾಗಿ ಲಕ್ಷ್ಮೀ ದೇವಿಯರು ತೋಳು ಕೂತರು ಗ್ರೈವೇಯವಾಗಿ ಭಗವಂತನ ಕಂಠದಲ್ಲೇ ನಾನು ಇರಬೇಕು ಅಂತ ಅಲ್ಲಿ ಕೂತರು ಬ್ರಹ್ಮದೇವರು ಕೌಸ್ತುಭವಾಗಿ ಭಗವಂತನ ಕಂಠವನ್ನು ಆಭರಣ ಅಲಂಕರಿಸಿದರು ಹೀಗಾಗಿ ಭಗವಂತನಿಗೋಸ್ಕರ ಅಲ್ಲ ಆ ಆಭರಣಗಳಿಗೆ ಶೋಭೆ ಬರಬೇಕು ಅದಕ್ಕೋಸ್ಕರವಾಗಿ ಆಭರಣಗಳನ್ನು ಭಗವಂತ ತೊಟ್ಟುಕೊಂಡ ತನಗೋಸ್ಕರ ಅಲ್ಲ ಆ ವಸ್ತುಗಳಿಗೆ ಶೋಭೆ ಬರಬೇಕು ಅನ್ನುವ ದೃಷ್ಟಿಯಿಂದ ಹಾರ ಇದೆ ಅಥವಾ ಮಾಲೆ ಇದೆ ಹೂವು ಇದೆ ನಾವು ಅಷ್ಟು ಹಾಕೊಂಡ್ರೆ ಅಯ್ಯೋ ಎಂತ ಇದು ಅಂತ ಕಾಣಿಸ್ತೀವಿ ದೇವರಿಗೆ ಹಾಕೊಂಡ್ರೆ ಎಷ್ಟು ಚೆಂದ ಕಾಣಿಸ್ತದೆ ಹಾಗೆ ಯಾವುದೇ ವಸ್ತು ಎಲ್ಲಿರ್ಬೇಕೋ ಅಲ್ಲಿದ್ರೆ ಚೆಂದ ಎಲ್ಲಿ ಇಳಿದಿದ್ರೆ ಚಂದ ಅಲ್ಲವೋ ಅಲ್ಲಿ ಇರಬಾರದು ಹಾಗಾಗಿ ಭಗವಂತನ ಮೈ ಮೇಲೆಲ್ಲ ಅದು ಲಕ್ಷ್ಮೀದೇವಿಯರಿಗೆ ಆಸೆ ಅಂತೆ ಭಗವಂತನನ್ನು ಇನ್ನೊಬ್ಬರಿಗೆ ಕೊಡಬಾರದು ಅಂತ ಅದನ್ನು ಪೂರ್ತಿ ನಾನು ಪ್ರಯೋಜನ ಪಡೆಯಬೇಕು ಅಂತ ಹೇಗೆ ಅದಕ್ಕೆ ಬೇರೆ ಬೇರೆ ಬೇರೆ ಬೇರೆ ವಸ್ತುವಿನ ರೂಪದಲ್ಲಿ ಆಭರಣ ರೂಪದಲ್ಲಿ ಲಕ್ಷ್ಮೀ ದೇವಿಯರು ಭಗವಂತನ ಮೇಯನ್ನು ಆಶ್ರಯಿಸಿಕೊಂಡು ತಾವು ಅದರಿಂದ ಆನಂದವನ್ನು ಅನುಭವಿಸಿದರು ಆಭರಣಕ್ಕೆ ಶೋಭೆಯನ್ನು ಕೊಡಿಸಿದರು ಹೀಗೆ ಭಗವಂತ ಇನ್ನೊಬ್ಬರಿಗೆ ಬಿಂಬನಾಗಿ ಅರ್ಥಾತ್ ಲಕ್ಷ್ಮಿಯಾದಿಗಳಿಗೆ ಸುಖವನ್ನು ಕೊಡುವ ಕ್ರಮ ಹೇಗೆ ಅಂತ ದಾಸರು ಈ ಆಭರಣಗಳ ಮೂಲಕ ನಮಗೆ ತೋರಿಸಿಕೊಟ್ಟರು ಆಭರಣದ ಒಳಗೆ ನಿಂತ ಲಕ್ಷ್ಮಿಗೆ ಹೇಗೆ ಸುಖವನ್ನು ಕೊಟ್ಟರು ಲಕ್ಷ್ಮೀದೇವಿಯರಿಗೆ ಸೌಂದರ್ಯವನ್ನು ಕೊಟ್ಟರೋ ಇದು ನಾವು ಗಮನಿಸಬೇಕು ಲಕ್ಷ್ಮೀದೇವಿಯರಿಗೆ ಹೇಗೆ ಸಂಪತ್ತನ್ನು ಕೊಟ್ಟರೋ ಸಂಪತ್ತನ್ನು ಕೊಡುವ ಅಧಿಕಾರವನ್ನು ಕೊಟ್ಟರು ಹಾಗೆ ಈ ಪ್ರತಿಬಿಂಬನಿಗೆ ಕ್ರಿಯೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಶಕ್ತಿ ಆಧಾನ ಮಾಡ್ತಾ ನಮ್ಮ ಸ್ವಾಮಿ ಪ್ರದೇಶ ಮಾತ್ರನಾಗಿ ಒಳಗಿನಿಂದ ಇರ್ತಾನೆ ಅಂತೆ ದಾಸರದನ್ನು ಈ ಪ್ರಾದೇಶ ರೂಪವನ್ನು ವಿಶೇಷವಾಗಿ ವಿವರಣೆ ಮಾಡಿದ್ದಾರೆ ಅದರ ಆ ಬ ಯಾಕೆಂದರೆ ಸ್ವಲ್ಪ ಸುಳಿವು ಕೊಟ್ಟಿದ್ದಾರಷ್ಟೇ ಇದೇ ಅಲ್ಲ ಇಷ್ಟೇ ಅಲ್ಲ ಇದೇ ಅಲ್ಲ ಇದು ಸ್ವಲ್ಪ ಅಂದರೆ ಪ್ರವೇಶ ಅಂದರೆ ಹಿಂಸು ಮಾತ್ರ ಕೊಟ್ಟಿರ್ತಾರೆ ಈ ಮಾರ್ಗದಲ್ಲಿ ನಾವು ಸಾಗಬೇಕು ಗುರುಗಳ ಅದಕ್ಕೆ ಅನುಗ್ರಹ ಬೇಕು ಭಗವಂತನ ಚಿತ್ತಕ್ಕೆ ಅದು ಬರಬೇಕು ಯಾವಾಗ ಬಿಂಬನನ್ನು ತೋರಿಸ್ತಾನೆ ನಿತ್ಯ ಬೆಳಗ್ಗೆ ಕನ್ನಡಿ ನೋಡುವಾಗ ಆ ಬಿಂಬನನ್ನು ಪ್ರಾರ್ಥನೆ ಮಾಡೋಣ